ಮಂಗಳ ಶ್ಲೋಕವನ್ನು ಪಠಿಸೋಣ ನಾನು ಹೇಳ್ಕೊಡ್ತೇನೆ ಈ ಏನು ಮಂಗಳ ಶ್ಲೋಕವನ್ನು ಪ್ರತಿ ತರಗತಿಯನ್ನು ನಾವು ಪಠಿಸ್ತಾ ಇದ್ದೀವೋ ಅದರದ್ದೊಂದು ಕಾಪಿಯನ್ನು ನಾವು ಕೊಟ್ಟಿದ್ದೇನೆ ಅವರು ಮುಂದಿನ ಬಾರಿಗೆ ನಿಮಗೆ ಅದನ್ನು ಸೆರ್ಯಾಕ್ಸ್ ಮಾಡಿ ಕೊಡ್ತಾರೆ ಅದನ್ನು ನೋಡಿಕೊಂಡು ಅನುಸರಿಸಿ ಓಂ ಸ್ಥಾಪಕಾಯ ಚ ಧರ್ಮ ಸ್ವೇ ಅವತಾರರಿಷ್ಠಾ ರಮಕೃಷ್ಣ ವಸುದೇವಸುತ ಕಂಸಾಣೂರರ್ದನ ರಂದೃಷ್ಗುರು ಜಯತಿ ಜಗತಿ ಮಾಸ ಕಾಧವಸ್ತೆ ವಚನವಚನ ಕೇವಲ ಚಾಕಲಯ ಧ್ರವಪದಿ ಧ್ರುವೋಯ್ ಸಕಲ ಕುಶಲ ಪಾತ್ರ ಬ್ರಹ್ಮಪುತ್ರಸ್ಮೀ ಕಳೆದ ತರಗತಿಯಲ್ಲಿ ನಾವು ಐದನೆಯ ಸೂತ್ರ ಮುಗಿಸಿ ಆರನೆಯ ಸೂತ್ರದ ಪೀಠಿಗೆಗೆ ಬಂದಿದ್ವಿ ಯತ್ ಜ್ಞಾತ್ವಾ ಮತ್ತೋ ಬಹಿ ಸ್ತಬ್ಧೋ ಬವತಿ ಆತ್ಮಾರಾಮೋವತಿ ಅದನ್ನು ಸ್ವಲ್ಪ ವಿವರಿಸಿದ್ದೆ ನಾನು ಎತ್ ಜ್ಞಾತ್ವಾ ಯಾವುದನ್ನು ತಿಳಿದು ಯಾವ ಭಕ್ತಿಯನ್ನು ಅರಿತುಕೊಂಡು ಆ ಪರಮಾತ್ಮನ ಜ್ಞಾನವನ್ನು ಅರಿತುಕೊಂಡು ಜೀವಿಯಾದ ಮತ್ತೋ ಬಹಿ ಮತ್ತನಂತೆ ಆಗುತ್ತಾನೆ ಅಂದರೆ ಮತ್ತ ಅಂತ ಹೇಳಿದ್ರೆ ಎರಡು ಅರ್ಥ ಬರ್ತದೆ ಒಂದು ಅದರಲ್ಲೇ ಮುಳುಗಿರ್ತಕ್ಕಂಥದಕ್ಕೆ ಮತ್ತ ಅಂತ ಹೆಸರು ನಾನು ಹೇಳಿದೆ ಮದ ಅಂದರೆ ನಾನು ಅಂತ ನಿಜವಾಗಿಯೂ ನನ್ನಲ್ಲೇ ಇರ್ತಕ್ಕಂಥವನು ಮತ್ತ ನಾನು ಅಂದರೆ ಇಲ್ಲಿ ಭಗವಂತ ಭಗವಂತನ ಹೊರತಾಗಿ ನಾನು ಅನ್ನೋದು ಬೇರೆ ಇಲ್ವೇ ಇಲ್ಲ ನಾವೆಲ್ಲ ನಾನು ನಾನು ನಾನು ನಾನು ಅಂತ ಇರೋದೇ ಆ ಭಗವಂತನ ಶಕ್ತಿ ಹಿಂದೆ ಇರೋದ್ರಿಂದ ನಾನು ನಾನು ನಾನು ಇಲ್ಲದೆ ಹೋದರೆ ಅಲ್ಲಿ ನಾನು ಅನ್ನೋದು ಇಲ್ವೇ ಇಲ್ಲ ಭಗವಂತ ಒಬ್ಬನೇ ನಾನು ನಾನು ಅಂತ ಹೇಳ್ತಾ ಇರ್ತ ಅವನ ನಾನು ಅವನ ನಾನು ತಪ್ಪಾಗಿ ನಾನು ನಾನು ಅಂತ ಹೇಳ್ತಾ ಇದ್ದೆ ಈ ದೇಹವನ್ನ ಈ ಮನಸ್ಸನ್ನು ಈ ಬುದ್ಧಿಯನ್ನ ಈ ಮೂರು ಕೂಡಿರುವಂತಹ ಸಂಘಾತ ಏನಿದೆಯೋ ಜೀವಿ ಅಂತ ನಾವೇನು ಕಲಿತ ಇದ್ದೇವೆಯೋ ಅದಕ್ಕೆ ನಾನು ಅಂತ ಕರಿತೇವೆ ಆದರೆ ನಿಜವಾಗಿಯೋ ನಾನು ಅಂದರೆ ಆ ಭಗವಂತನೇ ಅವನ ಶಕ್ತಿ ಆ ಭಗವಂತನಲ್ಲಿ ಆ ಭಗವಂತನ ಶಕ್ತಿಯಲ್ಲಿ ಮುಳುಗಿ ಯಾರು ಮುಳುಗಿರ್ತಾರೋ ಅವರು ಮತ್ತರು ಅಥವಾ ಉನ್ಮತ್ತರು ಸರಿಯಾಗಿ ಹೇಳಬೇಕಾದರೆ ನಾನು ಕಳೆದ ತರಗತಿಯಲ್ಲೇ ಹೇಳಿದೆ ಯಾರು ಈ ಭಕ್ತಿಯ ಒಂದು ಪರಾಕಾಂಕ್ಷೆಯನ್ನು ಮುಟ್ಟಿ ಮುಟ್ಟಿರ್ತಾರೋ ಅವರು ಒಮ್ಮೇ ಜಡರಂತೆಯೋ ಒಮ್ಮೇ ಉನ್ಮತ್ತರಂತೆಯೋ ಒಮ್ಮೆ ಪಿಶಾಚರಂತೆಯೋ ಒಮ್ಮೆ ಬಾಲಕರಂತೆಯೋ ವಿವಿಧ ರೀತಿಯ ಒಂದು ಭಾವವನ್ನು ಆರೋಪಿಸಿಕೊಂಡು ಈ ಸಮಾಜದಲ್ಲಿ ನಮ್ಮೊಂದಿಗೆ ವ್ಯವಹರಿಸ್ತಾ ಇರ್ತಾರೆ ಶ್ರೀರಾಮಕೃಷ್ಣರು ಬಾಲ ಸ್ವಭಾವವನ್ನು ಆರೋಪಿಸಿಕೊಂಡು ಸಮಾಜದೊಂದಿಗೆ ಬೇರೆತದ್ದುಂಟು ಚೈತನ್ಯ ಮಹಾಭಾವವನ್ನು ರಾಧೆಯ ಭಾವವನ್ನು ಆರೋಪಿಸಿಕೊಂಡು ಸಮಾಜದಲ್ಲಿ ಬೆರ್ತದ್ದುಂಟು ಮತ್ತೆ ಕೆಲವು ಜ್ಞಾನಿಗಳು ಸಿದ್ಧರು ಅವರು ಉನ್ಮತ್ತರಂತೆ ಅಂದರೆ ಹುಚ್ಚರಂತೆ ಶ್ರೀರಾಮಕೃಷ್ಣರನ್ನ ಹುಚ್ಚರು ಅಂತ ಆಗಿನ ಕಾಲದಲ್ಲಿ ಹರಿದೇವಗೌಡರು ಆರೋಪಿಸಿದ್ದುಂಟು ಯಾಕೆ ಅಂತ ಹೇಳಿದ್ರೆ ಅವರು ಯಾರಿಗೂ ಇವರ ಈ ಕರ್ಮ ಅರ್ಥವಾಗ್ತಾ ಇರಲಿಲ್ಲ ಎಲ್ಲರೂ ಹೆಂಡತಿ ಮನೆ ಮಕ್ಕಳು ಸಂಸಾರ ಆಸ್ತಿ ಪಾಸ್ತಿ ಅದರಲ್ಲೇ ಮುಳುಗಿ ಹೋಗಿರೋರಿಗೆ ಯಾರು ಸದಾ ಕಾಲವೂ ತಮ್ಮ ಮನಸ್ಸನ್ನು ಭಗವಂತನಲ್ಲಿ ಇಟ್ಟಿರ್ತಾರೋ ಅದೊಂಥರ ಅತಿರೇಕ ಸಮಾಜ ಬಾಹಿರ ಮತ್ತು ಬೇರೆಯಾಗಿ ಅವರು ಕಾಣಿಸ್ತಾರೆ ಈ ಸಾಮಾನ್ಯವಾಗಿ ಸಮಾಜದಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಯಾವಾಗಲೂ ಮೆಜಾರಿಟಿ ಬೀನ್ಸ್ ಅಂತ ಹೇಳ್ತೀವಿ ಯಾರು ಶೇಕಡ ತೊಂಬತ್ತೈದು ಅಷ್ಟು ಸಮಾಜದ ಜನರು ಎನ್ನು ಮಾಡ್ತಾ ಇದ್ದಾರೆಯೋ ನಮಗೆ ಇಷ್ಟ ವಿಧಿಯೋ ಇಲ್ಲವೋ ನೀತಿಯುತವಾದದ್ದೋ ಅನೈತಿಕವಾದದ್ದೋ ಅದನ್ನು ನಾವು ಮಾಡಿದರೆ ಆಗ ನಾವು ನಮ್ಮ ಕಲೆ ನೆಟ್ಟಿಗಿದೆ ಅಂತ ಸಮಾಜ ಪರಿಗಣಿಸ್ತದೆ ಇನ್ನು ಒಳ್ಳೆ ಪಾಪ ಐದು ಜನ ಇರ್ತಾರಲ್ಲ ಐದು ಶೇಕಡ ಐದು ಶಾಸ್ತ್ರಬದ್ಧವಾಗಿ ತಮ್ಮ ಜೀವನವನ್ನು ನಡೆಸಿಯೂ ಭಗವಂತನಿಗೋಸ್ಕರ ತಮ್ಮ ಜೀವನವನ್ನ ಸಮರ್ಪಣೆ ಮಾಡಿಯೂ ಕೂಡ ಈ ಶೇಕಡ ತೊಂಬತ್ತೈದು ಜನರಿಂದ ಹುಚ್ಚರು ಅನ್ನುವಂತಹ ಬೀರುದನ್ನ ಪಡೆಯಲಿಕ್ಕೆ ಸಮರ್ಥರಾಗ್ತಾರೆ ಇದು ವಿಡಂಬನೆ ಅಂತಲೇ ಹೇಳಬೇಕು ಇಂಗ್ಲಿಷ್ನಲ್ಲಿ ಹೇಳುವುದಾದ್ರೆ ಐರನಿ ಅಂತ ಹೇಳುವುದು ಅದು ಹಾಗೆ ಆಗಿಬಿಡಿ ಆದರೆ ಯಾರು ಆಧ್ಯಾತ್ಮಿಕ ಜೀವನವನ್ನು ನಡೆಸಬೇಕು ಅಂತ ಹೇಳಿ ಕಟಿಬದ್ಧರಾಗ್ತಾರೋ ಟೊಂಕ ಕಟ್ಟಿ ನಿಲ್ತಾರೋ ಅವರಿಗೆ ಹುಚ್ಚರು ಹೊಂದ್ಕೊಳ್ಳಿಕ್ಕೂ ತಯಾರಾಗಿರಬೇಕು ಹಾಗೆ ಅಷ್ಟು ಧೈರ್ಯವಿದ್ದರೆ ಮಾತ್ರ ಅವರು ಈ ಒಂದು ಆಧ್ಯಾತ್ಮಿಕ ಮಾರ್ಗದಲ್ಲಿ ಕಳಿಸ್ಲಿಕ್ಕೆ ಯೋಗ್ಯತೆ ಇದೆ ಅಂತ ಹೇಳಿದ್ರೆ ಯಾವಾಗ ನಾವು ಆಧ್ಯಾತ್ಮಿಕ ಮಾರ್ಗಕ್ಕೆ ಬರ್ತೇವೆಯೋ ಈ ಸಮಾಜ ಸಮಾಜ ಸಮಾಜದ ಸಾಮಾನ್ಯ ವ್ಯವಹಾರಗಳನ್ನು ನಾವು ಕರೆಗಣಿಸದೇ ಬೇಕಾಗಿ ಸಮಾಜದ ಭಾಗವಾಗಿ ಆಗ್ಬೇಕಾಗಬೇಕು ಬರ್ತದೆ ನಮ್ಮ ಭಗವತ್ ಪ್ರೇಮ ನಮ್ಮನ್ನ ನಮ್ಮ ಸಂಬಂಧಿಕರಿಂದ ದೂರ ಮಾಡಿಬಿಡ್ತದೆ ಒಂದು ಭಕ್ತರ ಕುಟುಂಬ ಅವರು ಹಿಂತ ಎಷ್ಟು ಅನ್ಯೋನ್ಯವಾಗಿದ್ರೂ ಸಮಾಜಕ್ಕೆ ಅವರ ಬಂಧುಗಳಿಗೆ ಈಗ ಅಷ್ಟು ಅನ್ಯೋನ್ಯವಾಗಿಲ್ಲ ಯಾಕೆ ಅಂತ ಹೇಳಿದ್ರೆ ಅವರ ದಿನದ ಹೆಚ್ಚು ವೇಳೆ ಆ ಭಗವಂತನ ಪೂಜೆಯಲ್ಲಿ ಪಾರಾಯಣದಲ್ಲಿ ಈ ರೀತಿ ಕಾರ್ಯಕ್ರಮಗಳನ್ನು ನಡೆಸುವುದರಲ್ಲೇ ಅಲ್ಲಿ ಹೋಗ್ತವೆ ಮನೆಗೆ ಬಂದು ಕೂತ್ಕೊಡ್ತಾರೆ ಏನೋ ಸ್ವಲ್ಪ ಲೋಕಾಭಿರಾಮವಾಗಿ ಮಾತನಾಡಬೇಕು ಅಂತ ಹೇಳಿ ಅವರ ಬಂಧುಗಳು ಬಂದು ಕೂತ್ಕೊಡ್ತಾರೆ ಈ ದಂಪತಿಗಳಿಗೆ ಆಧ್ಯಾತ್ಮಿಕವಾಗಿಯೇ ಮನಸ್ಸನ್ನು ಇಟ್ಟಂತಹ ದಂಪತಿಗಳಿಗೆ ಈ ಮಾತು ರುಚಿಸ್ತಾ ಇಲ್ಲ ಆ ಮಾತುಗಳು ಕಠೋರವಾಗಿ ಅನಿಸ್ತಾ ಇದೆ ಏನಪ್ಪ ಇರು ಈ ರೀತಿ ಮಾತಾಡ್ತಾರಲ್ಲ ಎಷ್ಟು ಸಣ್ಣ ಬುದ್ಧಿ ಇರು ಹೀಗೆ ಅನಿಸ್ಬಿಡ್ತಾರೆ ಸಾಮಾನ್ಯವಾಗಿ ಅವ್ರು ಏನ್ ಮಾಡ್ತಾರೆ ಅವರು ಅವಾಯ್ಡ್ ಮಾಡ್ಕೊಂಡು ಬರ್ತಾರೆ ಅವ್ರನ್ನ ಅವರು ಬಂದಾಗ ಸ್ವಲ್ಪ ಅವ್ರನ್ನ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾತನಾಡಿಕೊಂಡು ಕಲಿಸ್ಬಿಡ್ತಾರೆ ಹಾಗೆ ಏನಾಗುತ್ತೆ ಯಾರು ಈ ರೀತಿ ಹಿಂದೆ ನೋಡಿದ್ರು ಇವರನ್ನ ಇವರೇನು ಇಷ್ಟು ಚೆನ್ನಾಗಿಲ್ಲ ನಮ್ಮ ಜೊತೆಗೆಲ್ಲ ಬೆಳೀತಾ ಇದ್ರಲ್ಲ ಈಗೇನು ಯಾವಾಗ ಒಂದು ದೇವರು ದೇವರು ಅಂದ್ಕೊಂಡು ದಿನದ ಹೆಚ್ಚು ವೇಳೆ ಕೇವಲ ಇಂಥದ್ರಲ್ಲೇ ಕಲಿತಾ ಇದ್ರಲ್ಲ ಇವ್ರಿಗೆ ಹುಚ್ಚು ಹಿಡಿದಿರಬೇಕು ಅಥವಾ ಏನೋ ಸ್ವಲ್ಪ ಬೇರೆ ಯಾವುದೋ ಒಂದು ರೀತಿಯ ವಕ್ರತೆ ಇವರಲ್ಲಿ ಕಾಣಿಸಿರ್ಬೋದು ಅಂತ ಆರೋಪಿಸ್ತಾರೆ ಆದರೆ ಆಗ ಇವರೇನು ಮಾಡಬೇಕು ಅದಕ್ಕೆ ಎಷ್ಟು ಬೆಲೆ ಕೊಡಬೇಕು ಅಷ್ಟೇ ಕೊಡಬೇಕು ಹಾಗೆ ಮಾಡದೇ ಹೋದರೆ ಏನಾಗ್ತದೆ ಲೋಕವನ್ನು ಕೇಳಿಕೊಂಡು ನಾವು ಜೀವನವನ್ನು ನಡೆಸಿದ ಹಾಗೆ ಆಗ್ತದೆ ಲೋಕವನ್ನು ಲೋಕದ ಒಪೀನಿಯನ್ ಅದರ ಏನು ಒಂದು ಈ ಅಭಿಪ್ರಾಯಗಳಿದೆಯೋ ಅದಕ್ಕೆ ತಕ್ಕಂತೆ ನೀವು ಜೀವನ ನಡೆಸಿದರೆ ಲೌಕಿಕ ಜೀವನ ಕೂಡ ಕೂಡ ನಿಮ್ಮದು ಸರಿಯಾಗಿ ನಡೆಯುವುದಿಲ್ಲ ನಿಮಗೆ ಗೊತ್ತಿರಬೇಕಾ ಕತೆ ಅಪ್ಪ ಮಕ್ಕಳು ಇಬ್ಬರು ಮಾರ್ಕೆಟ್ಗೆ ಹೋದ್ರಂತೆ ಒಂದು ಕತ್ತೆಯನ್ನು ಖರೀದಿಸಿ ತಮ್ಮ ಮನೆಗೆ ತಂದುಕೊಳ್ಬೇಕು ಅಂತ ಸರಿ ಮಾರುಕಟ್ಟೆಗೆ ಹೋಗಿ ತಗೊಂಡ್ಬರ್ತಾ ಇದ್ದಾರೆ ಅಪ್ಪ ಇದ್ದಾನೆ ಸ್ವಲ್ಪ ಅವನಿಗೆ ಐವತ್ತರ ಮೇಲಾಗಿದೆ ಮಗ ಇನ್ನು ಯುವಕ ಇಬ್ರು ಕತ್ತೆಯನ್ನು ಹೊತ್ಕೊಂಡು ಬರ್ತಾ ಇದಾರೆ ದಾರಿ ಎಲ್ಲ ಒಬ್ರು ಸಿಕ್ಕಿದ್ರು ಮಗ ಏನ್ ಮಾಡಿದ ಕತ್ತೆ ಬಂದು ಕುತ್ಕೊಂಡಿದ್ದಾರೆ ಅಪ್ಪ ಕತ್ತೆಯ ಈ ಇದನ್ನ ಇಟ್ಕೊಂಡು ಬರ್ತಾ ಇದ್ದಾರೆ ಕರ್ಕೊಂಡು ಬರ್ತಾ ಇದ್ದಾರೆ ಒಬ್ಬ ಹೇಳ್ದ ನೋಡ್ದ ನೋಡಿದ ತಕ್ಷಣ ಈ ಮನುಷ್ಯರಿಗೆ ಸಾಮಾನ್ಯ ಜನರಿಗೆ ಸುಮ್ಮನೆ ಇರ್ಲಿಕ್ಕೆ ಆಗುದಿಲ್ಲ ಏನಾದ್ರೂ ಒಂದು ಕಮೆಂಟ್ ಮಾಡ್ತಾ ಇರಬೇಕಾಗುತ್ತೆ ಇಲ್ಲದೆ ಹೋದ್ರೆ ಭಗವಂತ ಯಾಕೆ ಕೊಟ್ಟಿದ್ದಾನೆ ನಾಲ್ಗೆ ನಾಲ್ಗೆ ಕೊಟ್ಟಿರೋ ಭಗವಂತನ ಸ್ಮರಣೆಗಲ್ಲ ಅವನ ನಾಮ ಜಪ ಮಾಡಲಿಕ್ಕೋಸ್ಕರ ಅಲ್ಲ ಆಡ್ಕೊಳ್ಲಿಕ್ಕೆ ಹೀಗಾಗಿ ಅವನೇನು ಮಾಡ್ದ ಅಲ್ಲೇ ಗಟ್ಟಿಯಾಗಿ ಹೇಳ್ದಂತೆ ಅಲ್ಲ ಈ ಮಗ ಗಟ್ಟಿ ಮುಟ್ಟಾಗಿದ್ದಾನೆ ಯುವಕ ಬ್ಯುಸಿ ರಕ್ತ ಇವನಿಗೆಂದು ಬರುತ್ತ ದಾಡಿ ಅಪ್ಪ ಪಾಪ ಅವನಿಗೆ ಹತ್ತತ್ರ ವಯಸ್ಸಾಗ್ತಾ ಬಂತು ಇನ್ನೇನು ಮುದುಕ ಹಾಕ್ತಿದ್ದಾನೆ ಅವನನ್ನ ಕರ್ತ ಮೇಲೆ ಕೂಡಿಸ್ಕೊಂಡು ಇವನು ನಡ್ಕೊಂಡು ಬರೋದು ಬಿಟ್ಟು ತಾನೇ ಕೂತ್ಕೊಂಡಿದ್ದವಲ್ಲ ಏನ್ ದಿಮಾತು ಛನ್ ಕಾಲದ ಯುವಕರ ಕೆಟ್ಟ ಹೋಗ್ಲಿ ಹೀಗಂದ ಇವರು ಮಾತು ಕೇಳಿಸ್ತಲ್ಲ ಅವನು ಜೋರಾಗಿ ಮಾತಾಡಿ ಅಪ್ಪನಗೂ ಏನು ಅನ್ನಿಸ್ತು ಮಗನಿಗೂ ತುಂಬ ಬೇಜಾರು ಅನ್ನಿಸ್ತು ತಕ್ಷಣ ಮಗ ಇಳಿದ ಅಪ್ಪ ನೀವು ಕೂತ್ಕೊಡಿ ಅಂಥೇಳಿ ಅಪ್ಪನ ಕೂಡಿಸಿದ ಕೂತ್ಕೊಂಡು ಬರ್ತಾ ಇದ್ದಾರೆ ಸ್ವಲ್ಪ ದೂರ ಆಯ್ತು ಸ್ವಲ್ಪ ದೂರ ಹೋದ್ಮೇಲೆ ಇನ್ನೊಬ್ಬ ಐದು ಕಡೆ ಬಂದ ಅವನು ನೋಡ್ತಾ ಇದ್ದಾನೆ ಅಪ್ಪ ಹೀಗೆ ಕೂತ್ಕೊಂಡು ಬರ್ತಾ ಇದ್ದಾನೆ ಮಗ ಕೆಳಗಡೆ ಅದನ್ನ ಕತ್ತೆಯದು ಹಗ್ಗನ್ನು ಹಿಂಕೊಂಡು ಬರ್ತಾ ಇದ್ದಾನೆ ಅವನು ಈ ರೀತಿ ಹೇಳ್ತಾ ಇದ್ದಾನೆ ಅಲ್ಲ ಈ ಅಪ್ಪನಿಗೇನು ಬಂತು ದಾಡಿ ಅಂತ ಇಷ್ಟು ವಯಸ್ಸಾಗಿದೆ ವಯಸ್ಸಾದಷ್ಟು ಬುದ್ಧಿ ಇವನಿಗಾಗಿಲ್ಲ ಮಗ ಪಾಪ ಬಿಸಿಲಲ್ಲಿ ನಡ್ಕೊಂಡು ಬರ್ತಾ ಇದ್ದಾನೆ ಸುಕುಮಾರ ಶರೀರ ಅವನನ್ನ ಕತ್ತೆ ಬಂದು ಕೂರಿಸ್ಕೊಂಡು ಇವನು ಅದನ್ನ ನಡ್ಸ್ಕೊಂಡು ನಡ್ಕೊಂಡು ಬರೋದು ಬೇಡದ ಏನಾಗಿದೆ ಇವರಿಗೆ ಅಂತ ಸರಿ ಇವನ್ ಮಾತು ಆಯ್ತಲ್ಲ ಇನ್ನೇನ್ ಮಾಡೋದು ಅಂತ ಹೇಳಿ ಇಬ್ರು ಹೇಳಿದ್ರು ಇಬ್ಬರು ಇಳಿದ ಮೇಲೆ ಇನ್ಯಾರೋ ಒಬ್ರು ಬಂದು ಇದೇ ರೀತಿ ಹೋಗ್ತಾ ಇದ್ದಾರೆ ಹೋದ ಮೇಲೆ ಇಷ್ಟು ದೂರ ಆದಮೇಲೆ ಸ್ವಲ್ಪ ದೂರ ಆದಮೇಲೆ ಇನ್ನೊಬ್ಬರು ಬಂದರು ಅವರು ಇನ್ನೂ ಬುದ್ಧಿವಂತರು ಅವರು ನೋಡಿದ್ರಂತೆ ಎಲ್ಲ ಎಲ್ಲ ಬಿಟ್ಟು ಕತ್ತೆ ಇರೋದೇ ಮುತ್ಕೊಳ್ಳಿತ್ತು ಕೂತ್ಕೊಳೋದು ಬಿಟ್ಟು ಇದನ್ನ ನಡೆಸ್ಕೊಂಡು ಬರ್ತಾ ಇದರಲ್ಲ ಏನು ಕತೆ ಹಾಗಿದ್ರೆ ಯಾಕೆ ನೀವು ಕತ್ತೆ ನಡೆಸ್ಕೊಂಡು ಬರ್ತಾ ಇದ್ದೀರಾ ದಯವಿಟ್ಟು ಎತ್ಕೊಂಡು ಹೋಗಿ ಕತ್ತೆನ ಅಂತ ಹೇಳುತ್ತೆ ಸರಿ ಇವ್ರ್ಗೆ ಅದು ಸರಿಯಾಗಿ ಕಾಣಿಸ್ತದೆ ಒಂದು ಬೊಂಬನ್ನ ತಯಾರು ಮಾಡಿ ಕತ್ತೆಯ ಕಾಳುಗಳನ್ನ ಎರಡನ್ನ ಬೊಂಬ ಕಟ್ಟಿ ಅಪ್ಪ ಮುಂದೆ ಮಗ ಹಿಂದೆ ಎತ್ಕೊಂಡು ಬರ್ತಾ ಇದ್ರಂತ ಅಲ್ಲೊಂದು ಸೇತುವೆ ಸಣ್ಣ ಸೇತುವೆ ಕಿರಿದಂತಹ ಸೇತುವೆ ಆ ಸೇತುವೆ ಮೇಲೆ ಹೀಗೆ ಹೆತ್ಕೊಂಡು ಬರ್ತಾ ಇದ್ದಾರೆ ಮೊದಲೇ ಕತ್ತೆ ಅದು ಅದಕ್ಕೆ ಯಾವಾಗ ಸೇತುವೆ ಮೇಲೆ ಬಂತೋ ನೋಡ್ತಂತೆ ಏನು ಪ್ರಪಾತ ಕೆಳಗಡೆ ಅದಕ್ಕೆ ಈ ಈ ರೀತಿ ಕಾಣಿಸಿದೆ ಇದು ಏನು ಅವಘಡ ಮಾಡಿಬಿಡ್ತಾರೇಬಿಟ್ಟು ಅಲ್ಲಿ ತ ಸುಮ್ಮನೆ ಬಿದ್ದು ಜೋರಾಗಿ ಇದು ಮಾಡಲಿಕ್ಕೆ ಶುರು ಮಾಡ್ತಂತ ಅಲುಗಾಣಿಸಲಿಕ್ಕೆ ಶುರು ಮಾಡುತ್ತೆ ಇವರಿಗೆ ಆ ಅಲ್ಗಾಟವನ್ನ ಕಂಟ್ರೋಲ್ ಮಾಡಲಿಕ್ಕೆ ಆಗದೆ ಆ ಇನ್ನ ಬಿಟ್ಬಿಟ್ರ ಅವರಿಗೆ ಕತ್ತೆ ಕೊಂತ ಪಾಪ ಬಂತು ಜನರ ವಿವಿಧ ಮಾತುಗಳನ್ನ ಕೇಳಿ ಮನುಷ್ಯ ಹೇಗೆ ನಡೆದುಕೊಳ್ಳಲಿಕ್ಕೆ ನೋಡಿ ಇವನು ಹೋಗ್ತಾನೆ ಅಂತ ಜನರು ಆಡಿದ್ದಲ್ಲ ಸತ್ಯ ಅಲ್ಲ ಅದನ್ನ ವಿಮರ್ಶೆ ಮಾಡುವಂತಹ ಬುದ್ಧಿಯನ್ನ ಭಗವಂತ ಕೊಟ್ಟಿದ್ದಾನೆ ಆ ಬುದ್ಧಿಯನ್ನು ಉಪಯೋಗಿಸಿ ಹೇಗೆ ಈ ಜೀವನದಲ್ಲಿ ಬದುಕಬೇಕು ಯಾವುದು ಸತ್ಯ ಯಾವುದು ಸುಳ್ಳು ಯಾವುದು ನಿತ್ಯ ಯಾವುದು ಅನಿತ್ಯ ಅಷ್ಟನ್ನು ಆಲೋಚನೆ ಮಾಡುವಂಥ ಶಕ್ತಿಯನ್ನು ಭಗವಂತ ಈ ಬುದ್ಧಿಗೆ ಕೊಟ್ಟಿದ್ದಾನೆ ಹಾಗೆ ಕೊಟ್ಟಿದ್ದಾನೆ ಯಾರಿಗೆ ಆ ಬುದ್ಧಿ ಇದೆಯೋ ಅವನೊಬ್ಬನೇ ಮನುಷ್ಯ ಹಾಗೆ ಆಲೋಚನೆ ಮಾಡಿ ಯಾರು ಈ ಒಂದು ಆಧ್ಯಾತ್ಮಿಕ ಮಾರ್ಗಕ್ಕೆ ಒಂದು ಸಲ ಧುಮುಕಿದ್ದಾರೋ ಮತ್ತೆ ಪುನಃ ಅವರು ಇದರ ಬಗ್ಗೆ ಸಂಶಯವನ್ನು ಕೊಡಬಾರ್ದು ಭಗವಂತನ ಪಾದ ಹಿಡಿದಾಗಿದೆ ಅದರಲ್ಲಿ ಮುಳುಗಬೇಕು ಅದೇ ಮತ್ತ ಮತ್ತೋ ಭಗವತ್ತು ಶ್ರೀರಾಮಕೃಷ್ಣರು ಯಾವ ರೀತಿಯಲ್ಲಿ ಆ ಭಗವಂತನ ನಾಮವನ್ನು ಕೇಳಿದ್ರ ಕೂಡಲೇ ಅವರ ಮನಸ್ಸು ಮೇಲೆ ಮೇಲ್ಮುಖವಾಗಿ ಹೋಗ್ತಾ ಇತ್ತು ಉನ್ಮತ್ತವಾಗ್ತಾ ಇತ್ತು ಭಾವ ಹೊಸ ಹೋಗ್ತಾ ಇತ್ತು ಒಮ್ಮೆ ಹೀಗೆ ಅವರು ತೂರಾಡ್ಕೊಂಡು ಬರ್ತಾ ಇದ್ದಾರೆ ಅವರೊಬ್ಬ ಶಿಷ್ಯ ಇನ್ನೂ ಶಿಷ್ಯನಾಗಕ್ಕೆ ಅವನು ಬರ್ತಾ ಇದ್ದಾನೆ ಅವನ ಹೆಸರು ಕಾಳಿಪದ ಘೋಷ್ ಅವನು ಇನ್ನೊಬ್ಬ ಮತ್ತ ಇನ್ನೊಬ್ಬ ಮತ್ತ ಅಂದರೆ ಇನ್ನೊಂದು ರೀತಿಯಲ್ಲಿ ಲೌಕಿಕ ರೀತಿಯಲ್ಲಿ ಮತ್ತ ಅವನು ಮುಟ್ಟದ ಸಾರಾಯಿಗಳೇ ಇಲ್ಲ ಈಗ ಅವನನ್ನು ಶ್ರೀರಾಮಕೃಷ್ಣರ ಬಳಿಗೆ ಬಂದಿದ್ದಾನೆ ಅವನ ಹೆಂಡತಿಗೆ ಹನ್ನೆರಡು ವರ್ಷ ಅವನು ಸತಾಯಿಸಿದ್ದಾನೆ ಅವನ ಹೆಂಡತಿ ಕೃಷ್ಣ ಪ್ರಿಯಾನಿ ಹನ್ನೆರಡು ವರ್ಷದ ಹಿಂದೆಯೇ ಶ್ರೀರಾಮಕೃಷ್ಣರ ಪಾದಗಳಿಗೆ ಎರಗಿ ದಯವಿಟ್ಟು ನನ್ನ ಗಂಡನಿಗೆ ಒಳ್ಳೆಯ ಬುದ್ಧಿಯನ್ನು ಕೊಡಿ ಅವರನ್ನು ಸರಿದಾರಿಯಲ್ಲಿ ತನ್ನಿ ನನಗೇನಾದರೂ ಒಂದು ತಾಯ್ತ ಕಟ್ಕೊಡಿ ಅಂತ ಹೇಳಿ ಬಂದಂಥ ಆಕೆಯವಳು ಇವರು ಅಂಥವ್ರು ಅಂಥ ಕೆಲಸಕ್ಕೆಲ್ಲ ಹೋಗುವವರಲ್ಲ ಶ್ರೀರಾಮಕೃಷ್ಣ ಶಾರದಾ ದೇವಿಯವರು ಬಳಿ ಕಳಿಸ್ತಾ ಇದ್ದರು ನೀನು ಹೋಗು ನನಗದೆಲ್ಲ ಗೊತ್ತಿದೆ ಅವಳು ತುಂಬ ಬುದ್ಧಿವಂತೆ ಅವಳು ಇದೆಲ್ಲ ಮಾಡ್ತಾಳೆ ಹೋಗು ಶಾರದಾ ದೇವಿಯರು ಪಾಪ ಏನೂ ಗೊತ್ತಿಲ್ಲ ಅಯ್ಯೋ ನನಗೇನು ಗೊತ್ತಿದೆ ಎಲ್ಲ ಅವರೇ ನೀನು ಹೋಗು ಅಂತ ಅವರು ಕೇಳ ಇದೇ ರೀತಿ ಅವರು ನೀನು ಹೋಗುವಂತ ಅಲ್ಲಿ ನೀನು ಅಲ್ಲಿ ಹೋಗುವಂತ ಇಲ್ಲಿ ಪಾಪ ಆ ಹಾಕಿ ಮೂರ್ನಾಸರು ಈ ರೀತಿ ಬಂದ ಮೇಲೆ ಶಾರದಾ ದೇವಿಯವರಿಗೆ ಆ ಮಾತ್ರ ಹೃದಯ ಅವರಿಗೆ ತುಂಬ ದುಃಖವಾಯಿತು ಅಯ್ಯೋ ಈ ಮಗಳು ಇಷ್ಟು ದುಃಖದಲ್ಲಿದ್ದಾಳಲ್ಲ ಇಷ್ಟು ಆಗಲೇ ದುಃಖದಲ್ಲಿದ್ದವರಿಗೆ ನಾವು ಈ ರೀತಿ ಆಟಾಡ್ಸಿದ್ರೆ ಇನ್ನೆಷ್ಟು ನೋವಾದೀತು ಆ ಹೃದಯಕ್ಕೆ ಅಂಥೇಳಿ ಕೊನೆಗೆ ಶಾರದಾದೇವಿಯವರು ಪೂಜೆ ಮಾಡಿದಂತಹ ಬಿಲ್ಲವದ ಎಲೆ ಅದರ ಮೇಲೆ ಶ್ರೀರಾಮಕೃಷ್ಣರ ತಾನವನ್ನು ಬರೆದು ಆಕೆಗೆ ಕೊಟ್ಟು ತಗೋ ಮಗು ಇದನ್ನಿಟ್ಟುಕೊಂಡು ನೀನು ಪೂಜೆ ಮಾಡು ನಿನ್ನ ಎಲ್ಲ ಕಷ್ಟಗಳೇನಿದೆಯೂ ಪರಿಹಾರ ಆಗುತ್ತೆ ಅಂತ ಹೇಳಿ ಹೇಳ್ತಾರೆ ಆ ಶ್ರದ್ಧೆ ಮೇಲೆ ಈ ಪ್ರಿಯಾಂಗಿನಿ ಅಂತಕ್ಕಂಥವಳು ಸಾಧ್ವಿ ಪೂಜೆ ಮಾಡಿಕೊಂಡು ಬರ್ತಿರಬೇಕಾದ್ರೆ ಒಂದಾನೊಂದು ಆ ಒಂದು ಸುಮುಹೂರ್ತ ಆ ಗರಿಗೆಯಲ್ಲಿ ಇವನಿಗೆ ಹೇಗೋ ಶ್ರೀರಾಮಕೃಷ್ಣಗಳಿಗೆ ಹೋಗಬೇಕೋ ಅಂತ ಅನಿಸುತ್ತೆ ಅವನು ಬಂದಾಗಲೇ ಸ್ವಲ್ಪ ಆ ಒಂದು ಆ ಮತ್ತಿನಲ್ಲೇ ಇರ್ತಾನ ಬಂದು ನೋಡ್ತಾನೆ ಶ್ರೀರಾಮಕೃಷ್ಣರು ಉನ್ಮತ್ತರಾಗಿ ಆ ಭಗವಂತನ ನಾಮವನ್ನ ಕೇಳಿದ ಕೂಡಲೇ ಮತ್ತರಂತೆ ತೂರಾಡ್ತಾ ತೂರಾಡ್ತಾ ಹೀಗೆ ಬರ್ತಾ ಇದ್ದಾರೆ ತಕ್ಷಣ ಅವನೊಂದು ಹೇಳ್ತಾನೆ ಅವನ ಫ್ರೆಂಡಿಗೆ ಪಕ್ಕದಲ್ಲಿ ಇರ್ತಾನೆ ಇವ್ರದ್ದು ಯಾರೋ ಜೋರಾಗಿರೋ ವಿನಾಯಿತಿ ದೇ ಇರಬೇಕು ಇಲ್ಲೇ ಹೋದ್ರೆ ನಶ ಹತ್ತೋದಿದ್ವಲ್ಲ ನನಗೆ ಯಾವತ್ತೂ ಇಷ್ಟು ನಶ ಹತ್ತಾ ಇರಲಿಲ್ಲವಲ್ಲ ಅಂತ ಅವನ ಕಮೆಂಟ್ ಮಾಡ್ತಾನೆ ಆಗ ಶ್ರೀರಾಮಕೃಷ್ಣರು ತಮಾಷೆ ಮಾಡ್ತಾ ಹೇಳ್ತಾರೆ ಇದು ವಿಲಾಯಿತ್ಲ್ಲ ದೇಶಿ ಇದೆ ನಿನಗೆ ಬೇಕಾ ಭಗವಂತನ ನಾಮವನ್ನು ಉಚ್ಚಾರ ಮಾಡ ಭಗವಂತನ ನಾಮವನ್ನು ಉಚ್ಚಾರ ಮಾಡ್ತಾ ಯಾರು ಅವನ ಪ್ರೀತಿಯಲ್ಲಿ ಮತ್ತರಾಗಿದ್ದಾರೋ ಆ ಒಂದು ಮತ್ತ ಸ್ಥಿತಿ ಅನ್ನೋದು ಎಲ್ಲದಕ್ಕಿಂತೂ ಮೀರಿದಂತಹ ಆ ಮತ್ತ ಆನಂದವಾದಂತಹ ಸ್ತ್ರೀ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ನಾರರು ಮತ್ತೋ ಭವತಿ ನಂತರ ಬರ್ತದೆ ಸ್ತಬ್ಧೋ ಭವತಿ ನಾವೆಲ್ಲ ಹಗಲಿಂದ ಹಗಲು ಎರಡು ಹಗಲು ಎರಡು ಕೆಲಸ ಮಾಡ್ತಾ ಇರೋ ಏನಕ್ಕಪ್ಪ ಅಂತ ಹೇಳಿದ್ರೆ ನಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂತ ಎಷ್ಟೊಂದು ಆಸೆಗಳನ್ನ ತೀರಿಸಿಕೊಳ್ಳಬೇಕು ಅಂತ ಹೇಳಿ ಕಾರ್ಯನಿರತರಾಗ್ತಾ ಇರ್ತೇವೆ ಹಿಂದಿನ ಕಾಲದಲ್ಲಿ ಕೇವಲ ಡೇ ಶಿಫ್ಟ್ ಇತ್ತು ನೈಟ್ ಶಿಫ್ಟು ಅಂತ ಕೇಳೇ ಇರಲಿಲ್ಲ ಈಗ ಡೇ ಶಿಫ್ಟು ನೈಟ್ ಶಿಫ್ಟ್ ಅಷ್ಟು ಮಾಡಿದ್ರೂ ಜನಕ್ಕೆ ಸಾಕಾಗ್ತಾ ಇಲ್ಲ ಯಾಕೆ ಹಿಂದಲಿ ಕೇವಲ ಇಪ್ಪತ್ನಾಲ್ಕು ಗಂಟೆಗಳು ಮಾತ್ರ ಇದೆ ನಲವತ್ತೆಂಟು ಗಂಟೆಗಳು ಯಾಕಿಲ್ಲ ಅನ್ನುವಂತಹ ಒಂದು ಪ್ರಶ್ನೆ ಅಷ್ಟು ದುಡಿದ್ರೂ ಅವರ ಒಂದು ಆ ಆಸೆಗಳು ಬಯಕೆಗಳು ತೀರ್ತಾ ಇಲ್ಲ ಆದರೆ ಯಾರು ಆ ಭಗವಂತನಲ್ಲಿ ಮತ್ತನಾಗಿ ಇನ್ನೇನನ್ನೋ ಚಿಂತಿಸದವನಾಗಿ ಇರ್ತಾನೋ ಯಾವನ ಮನಸ್ಸು ಸಂಪೂರ್ಣವಾಗಿ ಅಲ್ಲಿ ಭಗವಂತನಲ್ಲಿ ಮುಳುಗಿ ಹೋಗಿದೆಯೋ ಅವನಿಗೆ ಮಾಡಬೇಕಾದ ಏನೂ ಇಲ್ಲ ಯಾಕಂದ್ರೆ ಇನ್ನೇನು ಬೇಕಾಗಿಲ್ಲ ಅವನು ಯಾವಾಗ ಇನ್ನೇನು ಬೇಕಾಗಿಲ್ವೋ ಬೇರೆ ಯಾವ ಲೌಕಿಕ ಕಾರ್ಯಗಳು ಕೂಡ ಅವನಿಂತ ನಡೆಯುವುದಿಲ್ಲ ಜಡಭರತ ಆ ಜಡಭರತನ ಉದಾಹರಣೆ ನಮಗೆ ಬರ್ತದೆ ಭಾಗವತದಲ್ಲಿ ಆ ಭಗವಂತನ ಒಂದು ಆನಂದದಲ್ಲಿ ಎಷ್ಟು ಮತ್ತನಾಗಿ ಜಡವಂತೆ ಹೀಗೆ ಬಿದ್ದಿದ್ದ ಯಾವಾಗ ಅವನು ನೋಡಿದ ಎಷ್ಟೋ ಜನರಿಗೆ ಅವನ ಯೋಗ್ಯತೆ ಗೊತ್ತೇ ಆ ದಾರಿಯಲ್ಲಿ ರಾಜ ಒಬ್ಬ ಹೋಗ್ತಾನೆ ಆ ದೇಶದ ರಾಜ ಸೌಬಿಯ ದೇಶದ ರಾಜ ಹೋಗ್ತಾನೆ ಪಲ್ಲಕ್ಕಿಯಲ್ಲಿ ಹೋಗ್ತಾ ಇದ್ದಾನೆ ಅಷ್ಟೊತ್ತಿಗೆ ಆ ಪಲ್ಲಕ್ಕಿಯಲ್ಲಿ ಒಬ್ಬನಿಗೆ ಹುಷಾರ ಹುಷಾರ್ ತಪ್ಪೋಯ್ತು ನಾಲ್ಕು ಜನ ಆರು ಜನ ಎತ್ಕೊಂಡು ಹೋಗ್ತಾ ಇದ್ದಾರೆ ಒಬ್ಬನಿಗೆ ಹುಷಾರ್ ತಪ್ಪೋಯ್ತು ಅವರು ಅಲ್ಲಿಯಲ್ಲಿ ಹುಡುಕಲಿಕ್ಕೆ ಕಳಿಸೋದು ಇನ್ಯಾರಾದರು ಸಿಗ್ತಾರ ಹೋಗುದು ನೋಡ್ಕೊಂಡು ಬಾ ಹೋಗಬಹುದು ಅವನು ಒಬ್ಬ ಅಲ್ಲಿಯಲ್ಲಿ ಹುಡುಕ್ತಾ ಇದ್ದ ಇವನು ಮರದ ಕೆಳಗೆ ಹೀಗೆ ಬಿದ್ಕೊಂಡಿದ್ದಾನೆ ಏನು ಮಾಡ್ತಾ ಇದ್ದ ಒಳಗಡೆ ಆನಂದ ಉಕ್ಕಿ ಬರ್ತಾ ಇದೆ ಅವನು ಆತ್ಮಾನಂದ ಅವನ ಆನಂದದಲ್ಲಿ ಅವನೇ ಇದ್ದಾನೆ ಸರಿ ಇವನೇನು ಮಾಡ್ದೆ ಹೈ ಸುಮ್ಮನೆ ಬಿದ್ದಿದ್ದಲ್ಲ ಸೋಮಾರಿ ಬೈ ನಮ್ಮ ನಮ್ಮ ಊರಿನ ರಾಜ ಕರಿತಾ ಇದ್ದಾರೆ ಬಾ ಅಂಥೇಳಿ ಕರ್ಕೊಂಡು ಹೋದ ಇವನು ಯಾವ ಒಂದು ವಿರೋಧವನ್ನು ವ್ಯಕ್ತಪಡಿಸಿದೆ ಹಾಗೆಯೇ ಎದ್ದು ಹೋದ ಯಾಕೆ ಅಂತ ಹೇಳಿದ್ರೆ ಈ ದೇಹವನ್ನು ಅವನು ಇದ್ದಾನೆ ಬಾ ಅಂತ ಕರೀಲಿಕ್ಕೆ ನಾನು ಬಂದೂ ಇಲ್ಲ ನಾನು ಹೋಗುವುದೂ ಇಲ್ಲ ಎಲ್ಲಿಗೆ ಬರಬೇಕು ಎಲ್ಲಿಗೆ ಹೋಗಬೇಕು ನಾನು ಯಾವಾಗಲೂ ಇದ್ದೇನೆ ಹೀಗಾಗಿ ಅಂತಹ ಸ್ಥಿತಿಯಲ್ಲಿ ಇದ್ದಂತಹ ಅವನು ಈ ದೇಹ ಆಯಿತಪ್ಪ ಈ ದೇಹ ಕಲಿತಾಯಿದ್ದೆ ಅಂತ ಹೇಳಿ ಈ ದೇಹ ತನ್ನಿಂದ ಆಗ ನಡ್ಕೊಂಡು ಹೋಯಿತು ಯಾಂತ್ರಿಕವಾಗಿ ರಾಜನನ್ನು ಬಡಿಸಿ ಹಾಡಿದ ಮೇಲೆ ರಾಜ ಹೇಳ್ತಾನೆ ನೋಡಪ್ಪ ನಿನಗೆ ಒಳ್ಳೆಯ ಇದನ್ನು ಕೊಡ್ತೇನೆ ಸಂಭಾವನೆಯನ್ನು ಕೊಡ್ತೇನೆ ನನ್ನ ಪಲ್ಲಕ್ಕಿಯನ್ನು ಬರು ಅಂತ ಹೇಳಿ ಯಾಂತ್ರಿಕವಾಗಿಯೇ ಹೊತ್ತ ಹೊತ್ತ ಮೇಲೆ ಅಲ್ಲಿಗೆ ಒಂದು ತೊಂದರೆ ಉಂಟಾಯಿತು ಇವನು ಆ ಕೆಲಸ ಮಾಡಿ ಅಭ್ಯಾಸವಿಲ್ಲ ಬೇರೆಯವರೆಲ್ಲ ಆ ಕೆಲಸದಲ್ಲಿ ಪಲ್ಲಕ್ಕಿ ಹೊರೋದ್ರಲ್ಲಿ ನಿಷ್ಣಾತರು ಹೊರಗಿದ್ದಾರೆ ಇವನು ಕುಂಟ್ ಕುಣ್ ಕುಂಕುಂಡ್ ನಿಧಾನಕ್ಕೆ ಬರ್ತಾ ಇದ್ದಾನೆ ಅಲ್ಲಿ ಆ ಪಲ್ಲಕ್ಕಿಯ ಇದರಲ್ಲಿ ಚಲನೆಯಲ್ಲಿ ಏರುಪೇರು ಉಂಟಾಗ್ತಾ ಇದೆ ತೊಂದರೆ ಆಡ್ತಾ ಇದೆ ರಾಜ ಕೂಗಾಡ್ತಾನೆ ಏನಿದು ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ ಅಂತ ಆಗ ಉಳಿದ ಪಲ್ಲಕ್ಕಿಯನ್ನು ಹೊರವರು ಹೇಳ್ತಾರೆ ಇದು ನಮ್ದಲ್ಲ ಬುದ್ಧಿ ಇದು ಇವನು ಮಾಡ್ತಾ ಇರೋದು ಇವನು ನಿಧಾನಕ್ಕೆ ಬರ್ತಾ ಇದ್ದಾನೆ ಕುಂಟ್ಕೊಂಡು ಕುಂಟ್ಕೊಂಡು ಬರ್ತಾ ಇದ್ದಾನೆ ಇವನಿಗೆ ಬೈರಿ ಸರಿಯಾಗಿ ಅಂತ ರಾಜ್ತಾನೆ ಏಯ್ ಏನೋ ನೀನು ಸರಿಯಾಗಿ ಹೋಗ್ಲಿಲ್ಲ ಅಂದ್ರೆ ನೋಡ್ತಾ ಇರ್ ನಿನಗೆ ಇಂಥ ಶಿಕ್ಷೆಯನ್ನು ಮಾಡ್ತೇನೆ ಅವನು नू मतल हमू यार बैत आत्मे बैत अं आत्म आविक्रिया निष्क्रिय अद बैल के, के साध्यवे देह के यारू ब या देह जड़ देह के बैदूल ಈ ಗೋಡೆಗೆ ಬಯೋದು ಒಂದೇ ಗೋಡೆಗೆ ಬೈದರೆ ಏನಂತಾರೆ ಜನರು ಹುಚ್ಚ ಅಂತಾರೆ ಹಾಗೆ ಈಗ ನೀವು ನಿರ್ಧಾರ ಮಾಡಿ ನೀವು ಯಾರು ಕೋಪ ಬಂತು ಅವ್ನು ಏನು ಹೇಳ್ತಾ ಇದ್ದೇನೆ ಅಂತ ತಕ್ಷಣ ಇವನಿಗೆ ಅವನಿಗೆ ಒಂದು ಸಂಭಾಷಣೆ ನಡೀತದೆ ಆ ಅದ್ಭುತವಾದ ಸಂಭಾಷಣೆಯನ್ನು ಈ ರಾಜನಿಗೆ ಗೊತ್ತಾಗ್ತದೆ ಈ ರಾಜ ನಿಜವಾಗ್ಲೂ ಬ್ರಹ್ಮಜ್ಞಾನವನ್ನು ಪಡೀಲಿಕ್ಕೆ ಒಬ್ಬ ಋಷಿಯ ಹತ್ರ ಹೋಗ್ತಾ ಇರ್ತಾನೆ ಆದರೆ ಯಾವಾಗ ಇವನ ಬಾಯಿಯಿಂದ ಇಂತಹ ಮಾತುಗಳು ಬರ್ತಾ ಇತ್ತೋ ಬಾಣದಂತೆ ಎಡಬಿಡದೆ ತನ್ನ ಹೃದಯವನ್ನು ಚುಚ್ಚುತ್ತಾ ಇತ್ತೋ ಅವನಿಗೆ ಆಶ್ಚರ್ಯವಾಗುತ್ತೆ ಈ ಜಡನಕ್ಕೆ ತೋರುವಂತಹ ವ್ಯಕ್ತಿ ಸಾಮಾನ್ಯ ಅಲ್ಲ ಇವನದು ಏನೋ ಒಂದು ವಿಶೇಷವಿದೆ ಏನೋ ಒಂದು ವಿಶೇಷವಾದ ಜ್ಞಾನವಿದೆ ಅಂಥೇಳಿ ಅವನನ್ನು ಸಂಭಾಷಣೆಯಿಂದ ತೊಡಗಿಸಿದಾಗ ಎಂತಹ ಅದ್ಭುತವಾದಂತಹ ಮೃತುಗಳು ಅವನ ಬಾಯಿಯಿಂದ ಹೊರಗಡೆ ಬರ್ತದೆ ಆ ವೇದಾಂತ ಅದನ್ನು ಕೇಳಿ ಅವನು ಕೃತಾರ್ಥನಾಗ್ತಾನೆ ಅವನು ನಂತರ ಈ ಸಂಭಾಷಣೆ ನಂತರ ಅವನು ಹೇಳ್ತಾನೆ ಹೇ ಭಗವಾನ್ ನೀವು ಎಂತಹ ವಿದ್ವಾಂಸರು ಬ್ರಹ್ಮಜ್ಞಾನಿಗಳು ಬ್ರಹ್ಮವಿದರೋ ಬನ್ನಿ ನಮ್ಮ ಆಸ್ಥಾನಕ್ಕೆ ನಾನು ನಿಮಗೆ ಬಿರುದನ್ನು ಕೊಡ್ತೇನೆ ಅರ್ಧ ರಾಜ್ಯವನ್ನು ಕೊಡ್ತೇನೆ ಅಂಥೇಳಿ ಇವನು ಯಥಾ ಪ್ರಕಾರ ಏನು ಉತ್ತರವನ್ನು ಹೇಳಿದ್ರೆ ವಾಪಾಸ್ ಜಡನಂತೆ ಯಾವ ದಾರಿಯಲ್ಲಿ ಬಂದಿರ್ತಾನೋ ಅದೇ ದಾರಿಯಲ್ಲಿ ವಾಪಾಸ್ ಹೊರಟೋಗ ಸ್ತಬ್ಧೋ ಭವೀ ಅಂದರೆ ಇಲ್ಲಿ ಯಾವ ಒಂದು ಲೌಕಿಕ ಕಾರ್ಯಗಳು ಅವನಿಂದ ತನ್ನ ಆಸೆಯಿಂದ ಉದ್ಭವವಾಗಿರುವುದಿಲ್ಲ ನಮ್ಮ ಎಲ್ಲ ಲೌಕಿಕ ಕಾರ್ಯಗಳೆಲ್ಲ ನಮ್ಮ ಆಸೆಯಿಂದ ಉದ್ಭವವಾಗಿರ್ತಕ್ಕ ಅವನಿಗೆ ಯಾವುದೇ ತನ್ನ ಒಂದು ಆಸೆ ಇಲ್ಲದೆ ಇರುವುದರಿಂದ ಅಲ್ಲಿ ಯಾವ ಕಾರ್ಯಗಳು ನಡೆಯುವುದಿಲ್ಲ ಯಾರಾದರೂ ಮಾಡಿಸಿದ್ರೆ ಮಾಡ್ತಾರೆ ಇದೇ ಅವರಿಗೆ ಹೇಗೆ ನಮ್ಮ ನಮ್ಮ ದೇಹವನ್ನು ಅವರ ದೇಹವನ್ನು ಹೇಗೆ ಪರಿಗಣಿಸ್ತಾರೆ ಅನ್ನೋದಕ್ಕೆ ಕ್ರಿಶ್ಚಿಯನ್ ಫಾದರ್ಸ್ ಅಲ್ಲಿ ಸೈಂಟ್ ಫ್ರಾನ್ಸಿಸ್ ಹಸೀಸಿ ಅಂತ ಹೇಳಿ ಒಬ್ಬ ವರ್ತ ಮಹಾ ಒಬ್ಬ ಅನುಭಾವಿಯ ಮಿಸ್ಟಿಕ್ ಅವನು ತನ್ನ ದೇಹವನ್ನು ಅವನು ಕೂಡ ಮತ್ತೆ ಬ್ರದರ್ ಲಾರೆನ್ಸ್ ಅನ್ನುವಂಥವನು ಕೂಡ ಅವರಿಬ್ರು ತಮ್ಮ ದೇಹವನ್ನು ಕರೀತಾರೆ ಬ್ರದರ್ ಆ್ಯಸ್ ಅಂತ ಬ್ರದರ್ ಆ್ಯಸ್ ಅಂದರೆ ಸೋದರ ಕತ್ತೆಯಿಂದ ಎಷ್ಟು ಕೆಲಸವನ್ನು ನಾನು ನಿನಗೆ ಮಾಡಿಸ್ತಾ ಇದ್ದೇನೋ ಅಷ್ಟು ಮಾಡು ಜಾಸ್ತಿಯಾಗಿ ಏನನ್ನು ಆಸೆ ಪಡಬೇಡ ಅನ್ನುವಂಥ ಒಂದು ಭಾವನೆ ಅವರಲ್ಲಿ ಇತ್ತು ಹುಲ್ಲು ಹಾಕಿದ್ರೆ ತಿಂದ್ಕೊಂಡು ಏನು ಈ ಯಜಮಾನ ಕೆಲಸ ಇರುತ್ತೋ ಅಷ್ಟೊಂದು ಮಾಡು ನಿನ್ನ ಶರೀರ ಧಾರಣೆಗೆ ಎಷ್ಟು ಬೇಕೋ ಅಷ್ಟು ಊಟವನ್ನು ನಾನು ಕೊಡ್ತೇನೆ ನನಗೆ ಆ ಭಕ್ತಿಯನ್ನು ಸಂಪಾದನೆ ಮಾಡಿಕೊಡ್ಲಿಕ್ಕೆ ನೀನು ಸಹಾಯವನ್ನು ಮಾಡಿ ಇದು ಆ ಭಕ್ತ ಅಥವಾ ಜ್ಞಾನಿ ಅವನಿಗೂ ಅವನ ಶರೀರಕ್ಕೂ ಇರತಕ್ಕಂತಹ ಸಂಬಂಧ ಅದಕ್ಕಿಂತ ಹೆಚ್ಚಿದೆ ಸ್ತಬ್ಧೋ ಭವ ನಂತರ ಬರ್ತಕ್ಕಂಥದ್ದು ಆತ್ಮಾರಾಮೋ ಭವತಿ ಹಿಂದೆ ಹಿಂದಿನ ಸೂತ್ರದಲ್ಲಿ ನಾವು ನೋಡಲಿ ನರಮತೆ ಆ ಭಕ್ತನಾನು ಯಾವ ಪ್ರಾಪಂಚಿಕ ವಿಷಯಗಳಲ್ಲೂ ಕೂಡ ಕ್ರೀಡಿಸುವುದಿಲ್ಲ ರಮಿಸುವುದಿಲ್ಲ ಆಟವಾಡುವುದಿಲ್ಲ ಮುಳುಗುವುದಿಲ್ಲ ಹಾಗಿದ್ರೆ ಎಲ್ಲಿ ಆಟವಾಡ್ತಾನೆ ಎಲ್ಲಿ ಮುಳುಗ್ತಾನೆ ಅವನ ಮನಸ್ಸು ಎಲ್ಲಿರ್ತದೆ ಅಂತ ಹೇಳಿದ್ರೆ ಇಲ್ಲಿದೆ ಈ ಸೂತ್ರದಲ್ಲಿ ಹೇಳಿದ್ದಾರೆ ಆತ್ಮಾರಾಮನೋ ಭವೀ ಭಕ್ತನಾ ಆ ಪರಮಾತ್ಮನೇ ತನ್ನ ಆತ್ಮದ ಅಂತರ್ಯಾಮಿಯಾಗಿ ವಾಸ ಮಾಡ್ತಾ ಇರತಕ್ಕಂಥದ್ದು ಪ್ರತಿ ಕ್ಷಣವೂ ಗೋಚರವಾಗಿರ್ತದೆ ಹೀಗಾಗಿ ಅವನು ಅದರ ಜೊತೆಗೆ ಯಾವಾಗಲೂ ಆಟವಾಡ್ತಾ ಇರ್ತಾನೆ ಆತ್ಮಾರಾಮೂ ಬಹುದು ಯಾರು ಸಗುಣ ಸಾಕಾರ ಭಕ್ತರೋ ಅವರಿಗೆ ಹೇಗೆ ಈ ಆತ್ಮಾರಾಮ ಉಂಟಾಗ್ತದೆ ಅಂತ ಹೇಳಿದ್ರೆ ಯಾರು ಶ್ರೀರಾಮಕೃಷ್ಣನ ಜೀವನವನ್ನು ಓದಿದ್ದಾರೆಯೋ ಅವರಿಗೆ ಇದೆಲ್ಲ ಸ್ಪಷ್ಟ ಶ್ರೀ ರಾಮಕೃಷ್ಣರ ಜೀವನದಲ್ಲಿ ಒಂದು ಚಿತ್ರಣ ಬರ್ತದೆ ಒಂದು ವ್ಯಕ್ತಿಯ ಚಿತ್ರಣ ಗೋಪಾಲೆಯರ್ ಮಾ ಅನ್ನುವಂತಹ ಒಬ್ಬ ವ್ಯಕ್ತಿ ಆಕೆ ಆಕೆ ಬಾಲವಿದವೇ ಅತ್ಯಂತ ಸಣ್ಣ ವಯಸ್ಸಿನಲ್ಲಿಯೇ ಆಕೆಯ ಗಂಡ ತೀರಿ ಹೋಗಿದ್ದ ಆದರೆ ಆಕೆ ಈ ಬಾಲಗೋಪಾಲ್ನ ಭಕ್ತೆ ಯಾವಾಗಲೂ ಆ ಪುಟ್ಟ ಕೃಷ್ಣನ್ ನೋಡ್ದ ಅವನಿಗೆ ತಿಂಡಿ ತಿನಿಸುಗಳನ್ನು ತಿನ್ನಿಸ್ತಾ ಅವನಿಗೆ ಸ್ನಾನ ಆಂಗಗಳನ್ನು ಮಾಡಿಸ್ತಾ ಅವನ ಜೊತೆಗೆ ಆಟವಾಡುತ್ತಾ ಹೇಗೆ ಆ ಭಾವದಲ್ಲಿ ತಾರಾತ್ಮ್ಯವಾಗಿ ಬಿಟ್ಟಿದ್ಲು ಅಂತ ಹೇಳಿದ್ರೆ ಆ ಕೃಷ್ಣ ಆ ಬಾಲಕೃಷ್ಣ ಪುಟ್ಟು ಕೃಷ್ಣ ನಂದನಂದನ ದೇವಕಿ ನಂದನ ಅವನು ಇವರು ಎಲ್ಲಿ ಹೋದರೂ ಅವಳ ಹಿಂದೆಯೇ ಇವಳು ಹೋಗಿ ಸೌದೆಯನ್ನು ತರಲಿಕ್ಕೆ ಹೋದರೆ ಈ ಪುಟ್ಟ ಪೋರ ಹೋಗ್ತಾ ಇದ್ದ ಅವಳ ಹಿಂದೆ ಓಡಿ ಹೋಗಿ ತನ್ನ ಪುಟ್ಟ ಪುಟ್ಟ ಕೈಗಳಲ್ಲಿ ಸಣ್ಣ ಸಣ್ಣದು ಕಡ್ಡಿಯ ಚೂರುಗಳನ್ನು ಹಾಯಿಕೊಂಡು ತನ್ನ ಅಮ್ಮನಿಗೆ ಕೊಡ್ತಾಯಿದ್ದೆ ಅಮ್ಮ ಅಂದರೆ ಯಾರು ಗೋಪಾಲೆಯಮ್ಮ ಅವಳು ಯಾವಾಗಲಾದರೂ ತಿಂಡಿ ತಿಂಡಿ ತಿಂಡಿ ಕೊಡಲಿಕ್ಕೆ ತಡ ಮಾಡಿದ್ರೆ ರಂಪ ಹಿಡಿತಾ ಇದ್ದ ಮಗುವಿನಂತೆಯೇ ಅಲ್ಲಿ ಅವರು ತಾರಾತ್ಮ್ಯವಾಗ್ತಾ ಇದ್ದಾರೆ ಆ ಆತ್ಮ ಅವರ ಆತ್ಮಸ್ವರೂಪ ನಾನು ಆಗಿರ್ತಕ್ಕಂತಹ ಪರಮಾತ್ಮ ಹೊರಗಡೆ ವ್ಯಕ್ತವಾಗಿ ಅವರ ಜೊತೆಗೆ ಕ್ರೀಡಿಸ್ತಾನೆ ಕ್ರೀಡಿಸ್ತಾನೆ ಆಟವಾಡ್ತಾನೆ ಅದು ಸಾಧ್ಯ ಶ್ರೀರಾಮಕೃಷ್ಣ ಹೇಳ್ತಾರೆ ಈ ಅನುಭವಗಳಲ್ಲ ಈ ಅನುಭವದ ಕಣ್ಣುಗಳಿಗೆ ಗೋಚರ ನೋಡ್ತಾ ಇರ್ತದೆ ಅದನ್ನು ಯಾವಾಗಲೂ ಆ ಭಗವಂತ ನಮ್ಮ ಜೊತೆಗೆ ಆಟವಾಡ್ತಾ ಇರ್ತಕ್ಕಂತಹ ಒಂದು ಅನುಭವ ಅವರಿಗೆ ಆಗ್ತದೆ ಹಾಗೆಯೇ ಶ್ರೀರಾಮಕೃಷ್ಣನಿಗೆ ರಾಮಲಾಲ ಅವರ ಬಳಿಯಲ್ಲಿ ಪುಟ್ಟ ಬಾಲರಾಮನ ವಿಗ್ರಹ ಒಂದಿತ್ತು ರಾಮಾಯತ ಪಂಥದ ಒಬ್ಬ ಸಾಧು ಅವರಿಗೆ ಕೊಟ್ಟಿದ್ದ ಹೋಗುವಾಗ ಅದು ಏನಾಯ್ತಪ್ಪ ಅಂತ ಹೇಳಿದ್ರೆ ಅವನು ಆ ರಾಮಾಯತ ಪಂಥದ ಸಾಧು ಆ ಪುಟ್ಟ ಬಾಲ ರಾಮನನ್ನು ಪೂಜೆ ಮಾಡ್ತಾ ಇದ್ದೇವ ಅವನ ಪಾಲಿಗೆ ಅದು ಕೇವಲ ಪಂಚಲೋಹದ ವಿಗ್ರಹ ಅಷ್ಟೆ ಅವನಿನ್ನೂ ಸಾಧಕ ಆದ್ರೆ ಶ್ರೀರಾಮಕೃಷ್ಣ ಅನುಭವದ ಕಣ್ಣುಗಳಿಗೆ ಆತ ನಿಜವಾದ ಬಾಲರಾಮ ಅವ್ರು ಯಾವಾಗ ಆತ ಏನ್ ಮಾಡ್ತಾ ಇದ್ದ ಗಂಗಾ ಘಟ್ಟದಲ್ಲಿ ಆ ಬಾಲರಾಮನ ವಿಗ್ರಹವನ್ನು ಇಟ್ಕೊಂಡು ಪೂಜೆ ಮಾಡ್ತಾ ಇರಬೇಕಾದ್ರೆ ಶ್ರೀರಾಮಕೃಷ್ಣ ಹೋಗ್ತಾ ಇದ್ರು ಘಾಟಿಗೆ ಈ ಪುಟ್ಟ ಬಾಲರಾಮ ಅಲ್ಲಿಂದ ಇಳದ ವಿಗ್ರಹ ಅಂದ ಅವರಿಗೆ ನಿಜವಾದ ಚಿನ್ಮಯ ಮೂರ್ತಿಯಾದಂತಹ ಬಾಲರಾಮ ಇಳಿದು ಘಟ್ಟದಲ್ಲಿ ಇವರ ಜೊತೆಗೆ ಈಜಿತ ಇದ್ದಾನೆ ಪುನಃ ಮೇಲ್ಗಡೆ ಬರ್ತಾ ಇದ್ದಾನೆ ಅವ್ರ ಜೊತೆಗೆ ಅವ್ರ ಜೊತೆಗೆ ಊಟವನ್ನು ಮಾಡ್ತಾ ಇದ್ದಾನೆ ಎಲ್ಲ ಬಾದಸಹದ ಚೇಷ್ಟೆಯನ್ನು ಮಾಡ್ತಾ ಇದ್ದಾನೆ ಇದೆಲ್ಲ ಶ್ರೀರಾಮಕೃಷ್ಣರ ಆ ಕಣ್ಣಿಗೆ ಗೋಚರವಾಯಿತು ಯಾಕೆ ಅಂತ ಹೇಳಿದ್ರೆ ಆತ್ಮಾ ರಾಮರು ಅವರು ತಮ್ಮೊಳಗೆ ಇರ್ತಕ್ಕಂತಹ ಆತ್ಮನ ಆತ್ಮವಾಗಿರ್ತಕ್ಕಂತಹ ಪರಮಾತ್ಮ ಆ ಪರಮಾತ್ಮ ಅವರು ಎದುರುಗಡೆ ಬರ್ತ ಬಂದು ಆಟವಾಡ್ತಾ ಇದ್ದಾನೆ ಆತ್ಮಾ ರಾಮ ಆ ಒಂದು ಭಾವಲೋಕದಲ್ಲಿ ಅವರು ಕ್ರೀಡಿಸ್ತಾ ಇದ್ದಾರೆ ಆರಾಮ ಅಂತ ಹೇಳಿದ್ರೆ ಕ್ರೀಡೆಯ ಸ್ಥಳ ಕೂಡ ಈಗ ಏನು ನಾವು ಮೈದಾನ ಅಂತ ಹೇಳ್ತೇವಿಯೋ ಅಥವಾ ಇಂಗ್ಲಿಷ್ಲಿ ಪ್ಲೆಜರ್ ಗಾರ್ಡನ್ ಅಂತ ಹೇಳ್ತೇವಿಯೋ ಅದು ಆರಾಮ ಒಂದು ತೋಟ ಆ ಭಗವಂತನೇ ಒಂದು ತೋಟ ಅವರಿಗೆ ಆ ತೋಟದಲ್ಲಿ ಅವರು ಆಡ್ತಾ ಇರ್ತಾರೆ ಕ್ರೀಡಿಸ್ತಾ ಇರ್ತಾರೆ ಬೇರೆ ಯಾವ ಆಟಕ್ಕೆ ಅವ್ರು ಹೋಗುದಿಲ್ಲ ಪ್ರಾಪಂಚಿಕ ಆಟಕ್ಕೆ ಹೋಗುವುದಿಲ್ಲ ಇದು ಆತ್ಮ ಆತ್ಮಾರಾಮೋಭವತಿ ಇದಾದ ನಂತರ ಈ ಸೂತ್ರದಿಂದ ನಾರದರು ಭಕ್ತಿಯನ್ನು ಗಳಿಸಿಕೊಳ್ಳಲಿಕ್ಕೆ ಬೇಕಾದಂತಹ ಸಾಧನ ಮಾರ್ಗವನ್ನು ಹೇಳ್ತಾ ಬರ್ತಾ ಇದ್ದಾರೆ ಇಲ್ಲಿಯ ತನಕ ಭಕ್ತನ ಲಕ್ಷಣವನ್ನು ಹೇಳಿಕೊಂಡು ಬರ್ತಾ ಇದ್ರು ಈಗ ಭಕ್ತಿಗೆ ಬೇಕಾದಂತಹ ಸಾಧನವನ್ನು ಮತ್ತು ಅದರಲ್ಲಿರ್ತಕ್ಕಂತಹ ಸಂಶಯವನ್ನು ನಾಶ ಮಾಡ್ತಾ ಇದ್ದಾರೆ ಈಗ ಯಾವುದೇ ಆದರೆ ನಾನು ಇಷ್ಟು ಹೇಳಿದ ಮೇಲೆಯೂ ಕೂಡ ಕೆಲವರಿಗೆ ಒಂದೇ ಒಂದು ಸಂಶಯ ಇತ್ತು ಏನಪ್ಪ ಅಂತ ಹೇಳಿದ್ರೆ ಇಷ್ಟೆಲ್ಲ ಹೇಳಿದ್ರೆ ಎರಡನೇ ಸೂತ್ರ ಒಂದು ಬಂತು ಆ ಎರಡನೇ ಸೂತ್ರದಲ್ಲಿ ಇನ್ನೂ ಸ್ವಲ್ಪ ಒಂದು ಸಂಶಯವಿದೆ ಅಂತ ಏನದು ಎರಡನೇ ಸೂತ್ರ ಸಾತು ಅಸ್ಮಿನ್ ಪರಮ ಪ್ರೇಮ ರೂಪ ಆ ಭಕ್ತಿಯಾದರೂ ಭಗವಂತನಲ್ಲಿ ಪರಮಪ್ರೇಮ ರೂಪ ಒಳ್ಳೆದ್ದು ಅಂತ ನಾನು ಹೇಳಿದೆ ನಾರದ ಹೇಳಿ ಪರಮ ಪ್ರೇಮ ಅನ್ನುವಂಥ ಶಬ್ದ ಬಂತು ಆದರೆ ನಮ್ಮ ಲೋಕದಲ್ಲಿ ಸಾಮಾನ್ಯವಾಗಿ ಪ್ರೇಮ ಅನ್ನುವಂತಹ ಶಬ್ದವನ್ನು ಆಸೆ ಅಥವಾ ಬಯಕೆ ಅಥವಾ ಕಾಮ ಅನ್ನುವಂಥ ಶಬ್ದಕ್ಕೆ ಬಳಸಲಾಗ್ತಾ ಹೀಗಾಗಿ ನಾರದು ಇದನ್ನು ನಕಾರಾತ್ಮಕವಾಗಿ ಸೂಚಿಸ್ತಾ ಇದ್ದಾರೆ ನೀವು ಲೋಕದಲ್ಲಿ ಯಾವ ಭಾಷೆಯಲ್ಲಿ ತಿಳಿದುಕೊಂಡಿದ್ದೀರಿಯೋ ಆ ಭಾಷೆಯಲ್ಲಿ ಅದು ಬಳಕೆಯಲ್ಲಿ ಇಲ್ಲ ಯಾಕೆ ಅದಕ್ಕೆ ತದ್ವಿರುದ್ಧವಾಗಿದೆ ಈ ಭಾವನೆ ಭಕ್ತಿ ಎಂಬ ಭಾವನೆ ಕಾಮ ಭಾವನೆಗೆ ತದ್ವಿರುದ್ಧವಾಗಿದೆ ಒಂದು ಪೂರ್ವ ದಿಕ್ಕು ಇನ್ನೊಂದು ಪಶ್ಚಿಮ ದಿಕ್ಕು ಒಂದು ಈ ದಿಸೆಯಲ್ಲಿ ಹೋಗ್ತಾ ಇದ್ರೆ ಇನ್ನೊಂದು ಈ ದಿಸೆಯಲ್ಲಿ ಹೋಗ್ತಾ ಇದ್ದಾರೆ ಅದನ್ನು ಅವರು ಹೇಳ್ತಾ ಇದ್ದಾರೆ ಸಾ ನ ಕಾಮಯ ಮಾನ ನಿರೋಧ ರೂಪತ್ವ ಅಂತ ಹೇಳಿದರು ಈ ಏಳನೇ ಸ್ತೂತ್ರದಲ್ಲಿ ಹೇಳಿದ್ರು ಸಾ ಅಂತ ಹೇಳಿದ್ರೆ ಪರಮಪ್ರೇಮ ರೂಪವಾದಂತಹ ಭಕ್ತಿ ಅಂತ ಇಲ್ಲಿಯ ತನಕ ನಾವೇನು ವಿವರಣೆಯನ್ನು ಮಾಡಿದ್ದೇವೆಯೋ ಅದು ಸಾ ನ ಕಾಮಯಮಾನ ಕಾಣಿಸುವಂಥದ್ದಲ್ಲ ನಿರೋಧ ರೂಪತ್ವ ಯಾಕೆ ಅಂತ ಹೇಳಿದ್ರೆ ಅದು ತಡೆಗಟ್ಟುವ ರೂಪದಲ್ಲಿದೆ ತ್ಯಾಗದ ರೂಪದಲ್ಲಿದೆ ನಿರೋಧ ರೂಪತ್ವ ಮನಸ್ಸಿನಲ್ಲಿ ಯಾವಾಗ ಕಾಮಭಾವನೆಗಳನ್ನು ಒಬ್ಬ ನಿಗ್ರಹ ಮಾಡುತ್ತಾನೆಯೋ ತೆಗೆದುಹಾಕುತ್ತಾನೆಯೋ ಆವಾಗ ಮಾತ್ರ ಅವನ ಏನು ಉಳಿದಂತಹ ಶುದ್ಧವಾದಂತಹ ಸ್ವಚ್ಛವಾದಂತಹ ಪವಿತ್ರವಾದಂತಹ ಭಾವನೆಗಳು ಉಳಿದಿವೆಯೋ ಆ ಭಾವನೆ ಭಕ್ತಿ ಎಂಬ ಹೆಸರಿನಿಂದ ಕರೆಸಿಕೊಳ್ಳುತ್ತವೆ ಇಷ್ಟು ಸ್ಪಷ್ಟವಾಗಿ ಹೇಳಿದ್ದಾರೆ ಅದಕ್ಕೋಸ್ಕರ ಹಾಗಿದ್ರೆ ಈ ಕಾಮ ಅಥವಾ ಬಯಕೆ ಅಥವಾ ಡಿಸೈರ್ ಅದಕ್ಕೂ ಮತ್ತು ಪ್ರೇಮ ಪರವನ್ ಪ್ರೇಮ ಅಥವಾ ಭಕ್ತಿ ಏನು ಡಿಫ್ರೆನ್ಸ್ ಏನು ಯಾಕೆ ಈ ಡಿಫ್ರೆನ್ಸನ್ನು ಅವರು ಒತ್ತಿ ಒತ್ತಿ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಮೇಲ್ನೋಟಕ್ಕೆ ನಾವು ಪುರಾಣಗಳಲ್ಲಿ ಆಗಲಿ ಭಾಗವತದಲ್ಲಿ ಆಗಲಿ ಅಥವಾ ಭಕ್ತರ ಜೀವನದ ಉದಾಹರಣೆಗಳಲ್ಲೇ ಆಗಲಿ ನಾವು ತಪ್ಪು ತಿಳುವಳಿಕೆ ಮಾಡಿಕೊಳ್ಳುವಂತಹ ಸಾಧ್ಯತೆ ಹೆಚ್ಚು ಇದೆ ಈಗ ರಾಧಾ ಹಾಗೂ ಕೃಷ್ಣನ ಪ್ರೇಮದ ಒಂದು ಪ್ರಸಂಗ ಬರ್ತದೆ ಪುರಾಣದಲ್ಲೇ ಆಗಲಿ ಭಾಗವತದಲ್ಲೇ ಆಗಲಿ ಆದರೆ ಲೌಕಿಕ ದೃಷ್ಟಿಯಿಂದ ನೋಡುವವರ ಕಣ್ಣಿಗೆ ರಾಧಾ ಹಾಗೂ ಕೃಷ್ಣರ ಪ್ರೇಮ ಅಂತಕ್ಕಂಥದ್ದು ಕಾಮದ ಪ್ರೇಮ ಆದರೆ ಅದು ಕಾಮದ ಪ್ರೇಮ ಅಲ್ಲ ಅದು ನಿಜವಾದ ಭಕ್ತಿ ಅದು ನಿಜವಾದ ಪರಮ ಪ್ರೇಮ ಸ್ವರೂಪ ಅನ್ನೋದನ್ನ ಈ ನಾರದರು ಕೂಡ ಒತ್ತಿ ಹೇಳ್ತಾ ಇದ್ದಾರೆ ಹಾಗಿದ್ದರೆ ಈ ಸಾಮಾನ್ಯವಾದಂತಹ ಬಯಕೆ ಯಾವ ರೀತಿಯದ್ದು ಅಂತ ಹೇಳಿದ್ರೆ ಒಂದನೆಯದಾಗಿ ಅದು ಆತ್ಮವನ್ನು ಸಂಕುಚಗೊಳ ಸಂಕುಚಿತಗೊಳಿಸುವಂತಹ ರೀತಿಯದ್ದು ಎರಡನೆಯದಾಗಿ ದುಃಖವನ್ನು ತರ್ತದೆ ಕಾಮ ಭಕ್ತಿ ಸುಖವನ್ನು ತರ್ತದೆ ನಿಜವಾದ ಸುಖವನ್ನು ಆತ್ಮನಿಗೆ ತರ್ತದೆ ಕಾಮದಿಂದ ಅಹಂಕಾರ ಮತ್ತು ಗಟ್ಟಿಯಾಗಿ ಆ ಜೀವಿಯಲ್ಲಿ ಇರ್ತದೆ ಪರಮಪ್ರೇಮ ಅಥವಾ ಭಕ್ತಿಯಲ್ಲಿ ಅಹಂಕಾರ ನಿರ್ವಿಶೇಷವಾಗಿ ನಾಶವಾಗುತ್ತದೆ ಅಲ್ಲಿ ಕೇವಲ ನಾನಲ್ಲ ನೀನು ಭಕ್ತಿಯಲ್ಲಿ ಕೇವಲ ನೀನು ಆದರೆ ಕಾಮದಲ್ಲಿ ಬಯಕೆಯಲ್ಲಿ ನಾನು ಆ ನಾನು ನಾನು ಅನ್ನುವುದು ಅವನು ತುಂಬಾ ಸ್ಟ್ರೆಸ್ ಮಾಡ್ತಾ ಇರ್ತಾನೆ ಹೀಗೆ ನಾನು ನಾನು ಅನ್ನೋದು ಯಾವಾಗ ತುಂಬ ಒತ್ತು ಒತ್ತುತಾನೋ ಆ ನಾನು ಅನ್ನೋದಕ್ಕೆ ಸಂಕೋಲೆಯ ರೀತಿಯಲ್ಲಿ ಅವನ ಬಂಧಿಸ್ತದೆ ನಾನು ನಾನು ಅನ್ನೋದು ಅಜ್ಞಾನ ನೀನು ನೀನು ಅಂತಕ್ಕಂಥದ್ದು ಜ್ಞಾನ ಶ್ರೀರಾಮಕೃಷ್ಣ ಮಾತಿದೆ ಈ ಭಕ್ತಿಯಲ್ಲಿ ಭಕ್ತನಾದ ಹೇಳ್ತಾನೆ ಹೇ ಪರಮಾತ್ಮ ನಾನಲ್ಲ ನಾನಲ್ಲ ನೀನು ನೀನು ಯಾವಾಗ ಆ ಅಹಂಕಾರ ಪಕ್ವವಾಗಿ ನಾಶವಾಗ್ತದೆಯೋ ಆವಾಗ ಮಾತ್ರ ಅವನಿಗೆ ಆ ಅಹಂ ಬ್ರಹ್ಮಾಸ್ಮಿ ಸ್ಥಿತಿ ಬರ್ತದೆ ಎಷ್ಟೊಂದು ಜನ ತಪ್ಪು ತಿಳ್ಕೊಳ್ಳೋದಂತ ಇದ್ದೇನೆ ಅದರಲ್ಲಿ ಎಷ್ಟೊಂದು ಯಾಕೆ ಈ ಅದ್ವೈತವನ್ನು ಅವರು ಖಂಡಿಸ್ತಾರೆ ಅಂತ ಹೇಳಿದ್ರೆ ಅವ್ರಿಗೆ ಅಹಂ ಪದದ ಅರ್ಥವೇ ಆಗಿಲ್ಲ ಅವರು ಹೇಳೋದು ಹೀಗೇನೆ ನಾನು ಬ್ರಹ್ಮ ಆಗಿದ್ದೇನೆ ಅಂತ ಇವ್ನಿಗೆ ಹೇಗೆ ಸಾಧ್ಯ ಏನು ಅಹಂಕಾರ ಇರ್ಬೋದು ನಾನು ಬ್ರಹ್ಮವಾಗಿದ್ದೇನೆ ಅಂತ ಹೇಳ್ತಾ ನೋಡಿ ಎಷ್ಟು ಅಹಂಕಾರಿ ಅದ್ವೈತಿ ಅಂತ ಆದರೆ ಸ್ವಾಮಿ ಅದ್ವೈತಿಯಷ್ಟು ನಿರಹಂಕಾರಿ ಯಾರೂ ಅಲ್ಲ ಯಾಕೆ ಅಂತ ಹೇಳಿದ್ರೆ ಯಾವಾಗ ಯಾವ ಸಮಯದಲ್ಲಾದರೂ ಒಂದೇ ಇರಲಿಕ್ಕೆ ಸಾಧ್ಯವಿಲ್ಲ ಎರಡು ಇರ್ಲಿಕ್ಕೆ ಸಾಧ್ಯವಿಲ್ಲ ಯಾವಾಗ ನಾನು ಅಂತ ಹೇಳ್ತೇನೆಯೋ ಅಲ್ಲಿ ಬ್ರಹ್ಮವಿಲ್ಲ ಹೊಟ್ಟಾಗಿ ಯಾವಾಗ ಬ್ರಹ್ಮ ಅಂತ ಹೇಳ್ತೇನೆಯೋ ಅಲ್ಲಿ ನಾನಿಲ್ಲ ಹೊಸ ಸ್ಪಷ್ಟವಾಗಿ ನಮ್ಮ ಮನಸ್ಸಿನಲ್ಲಿ ನಾವು ಅರ್ಥಗೊಳ್ಳಬೇಕು ಆವಾಗ ಮಾತ್ರ ನಮಗೆ ಅರ್ಥವಾಗ್ತದೆ ಅದರ ಅರ್ಥ ನಾನು ನಾನು ಅಂತ ಹಿಂದೆಯ ತಂದಕ್ಕೆ ನಾನು ಏನು ಹೇಳಿಕೊಂಡು ಬರ್ತಾ ಇದ್ದೇನೆಯೋ ಅದು ನಾನಲ್ಲ ಬ್ರಹ್ಮ ಬ್ರಹ್ಮವೇ ಆಗಿದೆ ಬ್ರಹ್ಮದ ಶಕ್ತಿಯೇ ಆಗಿದೆ ಇದು ಅದರ ಅರ್ಥ ಇಷ್ಟು ಸಣ್ಣದನ್ನು ಕೆಲವರಿಗೆ ಅರ್ಥ ಮಾಡ್ಕೊಳ್ಳಿಕ್ಕಾಗೋದಿಲ್ಲ ಅದನ್ನು ಕ್ರಿಸ್ಟಿಸೈಸ್ ಮಾಡ್ತಾನೆ ಇರ್ತಾರೆ ಎಲ್ಲಿ ಇನ್ನೊಂದು ಇದೆ ಜಹ ರಾಮ್ ವಹ ನ ಕಾ ಜಹ ಕಾ ವಹ ನ ರಾಮ್ ಇದನ್ನು ತುಳಸಿದಾಸರು ಹೇಳಿದ್ದಾರೆ ಅನೇಕ ಹಿಂದಿಯ ಸಂತರು ಕೂಡ ಹೇಳಿದ್ದಾರೆ ಏನು ಹಾಗಾದರೆ ಎಲ್ಲಿ ಕಾಮವಿದೆಯೋ ಅಲ್ಲಿ ರಾಮನಿಲ್ಲ ಎಲ್ಲಿ ರಾಮವಿದ್ದಾನೆಯೋ ಅಲ್ಲಿ ಕಾಮ ಇರಲಿಕ್ಕೆ ಅವಕಾಶವೇ ಇಲ್ಲ ಯಾಕೆಂದ್ರೆ ಇಬ್ರು ಒಬ್ರಿಗೊಬ್ರು ದ್ವೇಷಿಗಳು ಸ್ವಾಮಿ ಇಲ್ಲ ಇಬ್ರು ಒಟ್ಟಿಗೆ ಇರ್ಬೋದು ಅಂದರೆ ಆಗ ನಾನು ಹೇಳ್ತೇನೆ ಹಾಗಿದ್ರೆ ನೀವು ಹೇಳ್ತಾ ಇದ್ದೀರಾ ಬೆಳಕು ಕತ್ತಲೆ ಒಟ್ಟೊಟ್ಟಿಗೆ ಇರ್ಬೋದು ಅಂತ ಹೇಳ್ತಾ ಇದ್ದೀರಾ ಅಂತ ಎಲ್ಲಾದರೂ ನೋಡಿದ್ದೀರಿಯೇ ಬೆಳಕು ಕತ್ತಲೆ ಒಟ್ಟಿಗೆ ಇರತಕ್ಕಂಥದ್ದು ಎಷ್ಟು ಕತ್ತಲೆಯ ಗಮಿಯಲ್ಲೂ ಕೂಡ ಬೆಳಕನ್ನು ತಂದೊಡಲೆಯೇ ಆ ಕತ್ತಲೆ ನಾಶವಾಗುವುದನ್ನು ನಾವು ನೋಡಿದ್ದೇವೆ ಹಾಗೆಯೇ ನಮ್ಮ ಹೃದಯದ ಗುಹೆಯಲ್ಲಿ ಎಷ್ಟು ವರ್ಷಗಳಿಂದ ಇದ್ದಂತಹ ಕಾಮ ಅವಿದ್ಯೆಯಿಂದ ಇರತಕ್ಕಂತಹ ಕಾಮ ಬೇಕು ಬೇಕು ಬೇಕು ಬೇಕು ಅಂತಕ್ಕಂತಹ ಏನೊಂದು ವೃತ್ತಿ ಇದೆಯೋ ಅದೇ ಕಾಮ ನೀನಲ್ಲ ಎಲ್ಲ ನನಗೆ ಎಲ್ಲ ನನಗೆ ಅಂತಕ್ಕಂಥ ವೃತ್ತಿಯೇ ಕಾಮ ಇದು ಯಾವಾಗ ಹೇ ಪರಮಾತ್ಮ ನೀನೇ ನಾನಲ್ಲ ನೀನೇ ನಾನಲ್ಲ ಅಂತೀನೆಯೋ ಅದು ನಾಶವಾಯಿತು ಆವಾಗ ಏನಾಗುತ್ತೆ ಇಲ್ಲಿ ಜಾಗ ಉಂಟಾಗುತ್ತೆ ಯಾವಾಗ ನಾನು ನಾನು ಅಂತಲೇ ಇರ್ತೀನಿಯೋ ಆಗ ನೀನುವಿಗೆ ಇಲ್ಲಿ ಜಾಗವಿರುವುದಿಲ್ಲ ನೀವು ನಿಮ್ಮ ಹೃದಯದಲ್ಲಿ ನೀನುವಿಗೆ ಜಾಗ ಮಾಡಿಕೊಳ್ಳದೆ ಅವನು ಆ ನೀನು ಅನ್ನು ಹೇಗೆ ಇಲ್ಲಿ ಬರ್ತಾನೆ ನೀನು ಬರ್ಲಿಕ್ಕೆ ಸಾಧ್ಯವೇ ಇಲ್ಲ ನೀನು ಇಲ್ಲಿ ಕೂತ್ಕೊಳ್ಬೇಕಾದ್ರೆ ನಾನು ಅನ್ನು ತೆಗಿಬೇಕು ಆ ನಾನು ಅಂತಕ್ಕಂಥದ್ದೇ ಕಾಮ ಇನ್ನೇನ ನೀನು ಅಂತಕ್ಕಂಥದ್ದೇ ಪ್ರೇಮ ಭಕ್ತಿ ಅಷ್ಟು ಸುಲಭವಾಗಿ ನಿರೋಧ ರೂಪತ್ವ ಅಂತ ಹೇಳಿದರು ಇದು ಹೇಳಿದ ಮೇಲೆ ಈ ನಿರೋಧ ಅನ್ನುವಂಥ ಒಂದು ಶಬ್ದವನ್ನು ಏನು ಅಂತ ಹೇಳಿ ಮುಂದಿನ ಸೂತ್ರದಲ್ಲಿ ಇವರು ಹೇಳ್ತಾ ಇದ್ದಾರೆ ನಿರೋಧಸ್ತು ಲೋಕವೇದ ವ್ಯಾಪಾರ ನ್ಯಾಸ ಅಂತ ಹೇಳ್ತೇವೆ ಈಗ ನಮ್ದು ಅರ್ಥವಾಗ್ಯ ತಡೆಗಟ್ಟುವುದು ಬಿಡುವುದು ಅಂತ ಹೇಳಿದ್ರೆ ಏನು ನಿರೋಧ ಅಂತ ಹೇಳಿದ್ರೆ ಏನು ಇದೊಂದು ಪಾರಿಭಾಷಿಕ ಶಬ್ದ ಶಬ್ದ ಟೆಕ್ನಿಕಲ್ ಟರ್ಮ್ ಅಂತ ಹೇಳ್ತೇವೆ ನಾವು ನಾರಿದ್ರು ಆ ಒಂದು ಭಾಷೆಯಲ್ಲಿ ಬಳಸಿದ್ದಾರೆ ಹಾಗಿದ್ರೆ ಈ ನಿರೋಧ ಅಂತಕ್ಕಂಥದ್ದು ಏನು ಅಂದ್ರೆ ನಿರೋಧಸ್ತು ಸಕಾಲ ವೇದ ವ್ಯಾಪಾರ ನ್ಯಾಸ ಅಂತ ಹೇಳಿ ಎಷ್ಟು ಸುಲಭವಾಗಿ ನಮ್ಗೆ ಹೇಳ್ಬಿಟ್ಟು ಈ ಸೂತ್ರದ ಒಂದು ಸೊಗಸೆ ಅಂತ ಹಿಂದಿನ ಸೂತ್ರ ಮುಂದಿನ ಸೂತ್ರಕ್ಕೆ ಪುಷ್ಟಿಯನ್ನು ಹೇಳ್ತದೆ ಮುಂದಿನ ಸೂತ್ರ ಯಾಕೆ ಮಾಡಿದ್ದು ಅಂತ ಹೇಳಿದ್ರೆ ಹಿಂದಿನ ಸೂತ್ರದ ಮೇಲೆ ನಿಂತಿದ್ದರು ಮುಂದಿನ ಸೂತ್ರ ಬಿಲ್ಡಿಂಗ್ ಫೌಂಡೇಶನ್ ಇದ್ದ ಹಾಗೆ ಒಂದನ್ನು ತೆರೆದ್ರೆ ಎಲ್ಲ ಪಟ ಪಟ ಪಟ ಪಟ ಅಂತ ಬಿದ್ದೋಗ ತೆಗೆದ್ರೆ ಬೇರೆ ಯಾವ ಸೂತ್ರಗಳಿಗೆ ಅರ್ಥವೇ ಇರೋದು ನಿರರ್ಥವಾಗ ನಾಡು ಇಷ್ಟು ಚೆನ್ನಾಗಿ ಸೊಗಸಾಗಿ ವಿವರಿಸ್ತಾ ಇದ್ದರೆ ನಿರೋಧವೆಂದರೆ ನಾವು ಮಾಡತಕ್ಕಂತಹ ನಮ್ಮ ಎಲ್ಲ ಲೌಕಿಕ ಹಾಗೂ ವೈದಿಕ ವ್ಯಾಪಾರಗಳ ಕಾರ್ಯಗಳ ಕರ್ಮಗಳ ನ್ಯಾಸ ನ್ಯಾಸ ಅಂತ ಹೇಳಿದ್ರೆ ಚೆನ್ನಾಗಿದೆ ಅರ್ಥ ನ್ಯಾಸ ಅಂದರೆ ಬಿಡುವುದು ಅಂತ ಒಂದು ಅರ್ಥ ಸಾಮಾನ್ಯವಾದ ಅರ್ಥ ಬಿಡುವುದು ಈಗ ಸನ್ಯಾಸ ಅಂತ ಬಂದಿದೆ ಹೌದು ಸನ್ಯಾಸ ಅಂತ ಹೇಳಿದ್ರೆ ಏನು ಆಸ ಅಂದರೆ ಇಡುವುದು ಅಥವಾ ಎಸೆಯುವುದು ಅಸ ಕ್ಷೇಪಣೆ ಅಂತ ಒಂದು ಧಾತು ಸಂಸ್ಕೃತದಲ್ಲಿ ಎಸೆಯುವುದಕ್ಕೆ ಅಸ್ತ್ರ ಅಂತ ಹೇಳಿ ಬರ್ತದ ಅಸ್ತ್ರ ಕೂಡ ಎಸೆಯುವುದಕ್ಕೆ ಅಸ್ತ್ರ ಅಂತ ಹೆಸರು ಆಸ ಅಂದ್ರೆ ಎಸೆಯುವುದು ನೀ ಅನ್ನುವಂಥ ಉಪಸರ್ಗವನ್ನು ಅದಕ್ಕೆ ಸೇರಿಸಿದಾಗ ಒಂದು ಕಡೆ ಇಡುವುದು ಅಂತ ಬರ್ತದೆ ತೆಗೆದಿಡುವುದು ಅಂತ ಬರ್ತದೆ ಎತ್ತಿಡುವುದು ಅಂತ ಬರ್ತದೆ ನ್ಯಾಸ ಅಂತ ಹೇಳಿದ್ರೆ ಅದನ್ನು ತೆಗೆದು ಇಡುವುದು ಅಂತ ಆಯ್ತು ಅದನ್ನು ಒಂದು ಕಡೆ ಪಕ್ಕದಲ್ಲಿ ಇಡುವುದು ಅಂತ ಆಯ್ತು ಅಥವಾ ಇಂಥವರಿಗೆ ವಹಿಸಿ ಬಿಟ್ಟಿದ್ದೇನೆ ನನಗಲ್ಲ ಇದು ಇವರಿಗೆ ಅಂತ ಹೇಳಿ ಹೀಗಿಟ್ಟು ಇಡುವುದಕ್ಕೆ ನ್ಯಾಸ ಅಂತ ಹೆಸರು ಅದೇ ಅದಕ್ಕೆ ಸಂ ಅಂತ ಸೇರಿಸಿದ್ರೆ ಎಲ್ಲವನ್ನೂ ಬಿಡುವುದು ಅಂತ ಅರ್ಥ ಸಮ್ ಅಂತ ಇನ್ನೊಂದು ಉಪಸರ್ಗ ಅದನ್ನು ಸೇರಿಸಿದ್ರೆ ಸಮ್ಯಕ್ ಅಂದ್ರೆ ಎಲ್ಲವನ್ನೂ ಬಿಡುವ ಬಿಡ್ತಕ್ಕಂಥ ಸನ್ಯಾಸದಲ್ಲಿ ಎಲ್ಲವನ್ನೂ ಬಿಡ್ತಕ್ಕಂಥದ್ದು ಬಿಟ್ಟೆ ಅನ್ನುವನ್ನೂ ಕೂಡ ಬಿಡ್ತಕ್ಕಂಥದ್ದೇ ಬಿಟ್ಟೆ ಅನ್ನುವಂಥ ಭಾವನೆಯನ್ನು ಬಿಡ್ತಕ್ಕಂಥದ್ದೇ ಸನ್ಯಾಸ ಬಿಟ್ಟೆ ಅಂತ ಹೇಳಿದ್ಮೇಲೆ ಒಂದು ಅಹಂಕಾರದ ನಾನು ಎಲ್ಲವನ್ನೂ ಬಿಟ್ಟಿದ್ದೇನೆ ಗೊತ್ತಾ ಏನು ಸಾಮಾನ್ಯನಿಡ್ಕೊಂಡಿದ್ದಾನೆ ಯಾಕೆ ಗೊತ್ತಾ ಅಹಂಕಾರ ಬಿಡ ಹಿಡಿಯುವುದು ಬಿಡುವುದು ದೇಹವಲ್ಲ ಹಿಡಿಯುವುದು ಬಿಡುವುದು ಮನಸ್ಸಲ್ಲ ಹಿಡಿಯುವುದು ಬಿಡುವುದು ಬುದ್ಧಿಯೂ ಅಲ್ಲ ಅಹಂಕಾರ ಅದು ಎಲ್ಲದಕ್ಕೂ ಸ್ಟ್ಯಾಂಪ್ತತೆ ಫ್ರ್ಯಾಂಕಿಂಗ್ ಮಿಷನ್ ಹಿಂಗೆ ಒತ್ತುತ್ತ ಮಾಡುವುದು ಭಗವಂತನ ಶಕ್ತಿ ಇದು ಒತ್ತೆ ಅಹಂ ಪಟ್ ಆಯ್ತು ಇವನಿಗೆ ಬಂದನ ಬಂತು ಅಂತ ಲೆಕ್ಕ ಹೋಗ್ತಾ ಇರೋದು ದೇಹ ಪರಮಾತ್ಮನ ಶಕ್ತಿಯಿಂದ ಹೋಗ್ತಾ ಇದೆ ನಡೀತಾ ಇದೆ ನಾನು ಹೋಗ್ತಾ ಇದ್ದೇನೆ ಅನ್ಬಿಟ್ಟ ನಾನು ಅಂತ ಸೇರಿಸಿದ ಹೋಯ್ತು ಊಟ ಮಾಡ್ತಾ ಇರ್ತಾನೆ ಅದು ಸ್ವಾಭಾವಿಕವಾಗಿ ಅದು ಭಗವಂತನ ಶಕ್ತಿಯಿಂದ ಊಟ ಮಾಡ್ತಾ ಇರ್ತಾನೆ ನಾನು ಊಟ ಮಾಡ್ತಾ ಇದ್ದೇನೆ ಅಂತ ಆ ನಾನುವಿನ ಏನೇನು ಪಾಪಗಳಿದೆಯೋ ಅಲ್ಲ ಇವನು ಗೊತ್ತು ಆ ನಾನುವನ್ನು ಬಿಟ್ಟರೆ ಆ ನಾನು ಯಾರದ್ದೋ ಅವನು ಅದರ ಪರಿಣಾಮಗಳನ್ನೆಲ್ಲ ಅನುಭವಿಸ್ತಾ ಇದ್ದ ಆದ್ರೆ ಯಾವಾಗ ಇವನು ಆ ನಾನುವನ್ನ ಹಿಡ್ಕೊಂಡು ಅದರ ಪರಿಣಾಮವನ್ನು ಇವನೇ ಅನುಭವಿಸ್ಬೇಕು ಗತ್ತು ಇದು ಸೀಕ್ರೆಟ್ ರಹಸ್ಯ ಅಂದ್ರೆ ಇದು ಈ ನ್ಯಾಸದಲ್ಲಿ ನಾನು ನನ್ನದು ಅಂತಕಂತ ಭಾವನೆಯನ್ನು ಬಿಡುವುದೇ ನ್ಯಾಸ ಅಷ್ಟೆ ನಿರೋಧಸ್ಟು ಲೋಕ ವೇದ ವ್ಯಾಪಾರ ನ್ಯಾಸ ಇಲ್ಲಿ ನಾರದ್ರು ಎಲ್ಲವನ್ನೂ ನಾವು ಲೌಕಿಕವಾಗಿ ಏನೇನು ಮಾಡ್ತಾ ಇದ್ದೇವೆ ಬೆಳಿಗ್ಗೆ ಎದ್ದಾದ್ರಿಂದ ರಾತ್ರಿ ಮಲಗಿಡೋ ತನಕ ಏನೇನು ಮಾಡ್ತಾ ಇದ್ದೀವಿ ನಾವು ನಮ್ಮ ಜೀವನ ನಿರ್ವಹಣೆಗೆ ಸಂಸಾರ ನಿರ್ವಹಣೆಗೆ ಏನೇನು ಮಾಡ್ತಾ ಇದ್ದೇವೆ ಕರ್ಮಗಳು ಅದನ್ನು ಮತ್ತು ವೈದಿಕವಾಗಿ ವೇದ ಏನೇನನ್ನು ಹೇಳಿದೆಯೋ ಯಜ್ಞಯಾಗಗಳು ಇರ್ಬೋದು ಹೋಮ ಇರ್ಬೋದು ಶಾಂತಿ ಕರ್ಮಗಳಿರ್ಬೋದು ಮತ್ತು ಬೇರೆ ಧರ್ಮ ಕಾರ್ಯಗಳಿರ್ಬೋದು ಕೆರೆ ಬಾವಿಗಳನ್ನು ಕಟ್ಟಿಸೋದಿರ್ಬೋದು ಮರಗಳನ್ನು ನಡೆಸುವುದಿರ್ಬೋದು ಇಷ್ಟಾಪೂರ್ತ ಅಂತ ಹೇಳ್ತಾರೆ ಅದಕ್ಕೆ ಪಾರಿವಾಷಿಕ ಅಥವಾ ದಾನ ದಕ್ಷಿಣೆಯಾಗಿ ನೀಡುವುದು ಇರ್ಬೋದು ದಾನ ಮಾಡುವುದಿರ್ಬೋದು ಇವೆಲ್ಲವೂ ಕೂಡ ಬಿಡಬೇಕು ಅಂತ ಆಯ್ತ ಅಯ್ಯೋ ಸ್ವಾಮಿ ಬಿಡಬೇಕು ಅಂತ ಹೇಳಿದ್ರಲ್ಲ ಯಾರಿಗೆ ಸ್ವಾಮಿ ಬಿಡ್ಲಿಕ್ಕೆ ಸಾಧ್ಯ ಯಾಕೆ ಅಂತ ಹೇಳಿದ್ರೆ ನಹಿ ಕಾಶ್ಚಿತ್ ಕ್ಷಣವಪಿ ಜಾದು ತಿಷ್ಟತ್ಯ ಕರ್ಮ ಭಗವಂತ ಹೇಳಿದ್ದಾನೆ ಭಗವಂತ ಹೇಳೋದೇನು ನನಗೆ ಅನುಭವ ಬರ್ತಾ ಇದೆಯಲ್ಲ ಭಗವಂತ ಅನುಭವವನ್ನು ಅನುವಾದ ಮಾಡಿ ಹೇಳ್ತಾ ಇದ್ದಾನೆ ಅಷ್ಟೆ ನೀವಿಲ್ಲ ಒಬ್ಬರಿಗಾದ್ರೂ ಒಂದು ನಿಮಿಷವಾದರೂ ಕೆಲಸ ಮಾಡದೆ ಸುಮ್ಮನೆ ಕೂತ್ಕೊಳ್ಳಿಕ್ಕಾಗತ್ತಾ ಅಂತ ಪ್ರಶ್ನೆ ಆಗತ್ತೆ ಅಂತ ಹೇಳ್ತೀರ ಅಲ್ಲೇ ಆಯ್ತಲ್ಲ ನೀವು ಸುಮ್ಮನೆ ಕೂತ್ಕೊಂಡಿಲ್ಲ ಅಂತ ಆಗತ್ತೆ ಅಂದ್ಬಿಟ್ರಲ್ಲ ಅದು ಕೆಲಸ ಆದವೇನು ಉಸಿರು ನೋಡುವುದು ಕೆಲಸವಲ್ವೇನು ಆಲೋಚನೆ ಮಾಡ್ತಕ್ಕಂಥದ್ದು ಕೆಲಸವಲ್ವೇನು ಎಲ್ಲವೂ ಕೆಲಸ ಆದ್ರಿಂದ ಭಗವಂತ ಹೇಳಿದ್ದಾನೆ ಈ ಲೋಕದಲ್ಲಿ ನಾವು ಯಾರೇ ಆಗಲಿ ಒಂದು ನಿಮಿಷವೂ ಕೂಡ ಕೆಲಸ ಮಾಡದೆ ಅವನಿದ್ದಾನೆ ಅಂತ ನಾವು ನೋಡಿಲ್ಲ ಇದುವರೆಗೂ ಹೀಗಿದ್ದ ಮೇಲೆ ನೀವು ಬಿಡಬೇಕು ಅಂತ ಹೇಳ್ತಾ ಇದ್ದೀರ ಸ್ವಾಮಿ ಬಿಡೋದಕ್ಕೆ ಹೇಗಾಗತ್ತೆ ಬಿಟ್ರೆ ಅವನ್ ಸೋಂಬೇರಿ ಬಿಟ್ರೆ ಅಂದ್ರೆ ನಿಜವಾಗಿಯೂ ಏನ್ ಮಾಡಬೇಕು ಧರ್ಮ ಕಾರ್ಯಗಳನ್ನು ಅದನ್ನ ಬಿಟ್ರೆ ಅವನ್ ಸೋಂಬೇರಿ ಯಾವಾಗ ಸೋಮಾರಿ ಆಗ್ತಾನೋ ಅವಾಗ ಎಲ್ಲ ಉಳಿದ ಎಲ್ಲ ಏನೇನು ಮಾನಸಿಕ ಪಿಶಾಚಿಗಳಿದೆಯೋ ಅಥವಾ ದೈಹಿಕ ರೋಗಗಳಿದೆಯೋ ಎಲ್ಲ ಬಂದು ಅವನ್ನ ಕೂಡ್ಕೊಳ್ತ ಅವನ ವ್ಯಕ್ತಿತ್ವವನ್ನು ಸರ್ವನಾಶ ಮಾಡಬೇಕು ಆದ್ರಿಂದ ಆ ರೀತಿಯಲ್ಲಿ ಅವರು ಅವ್ರು ಬಿಡುವುದನ್ನು ಹೇಳ್ತಾ ಇಲ್ಲ ಯಾಕೆ ಅಂದರೆ ಆ ರೀತಿಯಾಗಿ ಬಿಡುವುದು ಆತ್ಮನನ್ನು ನಾಶ ಮಾಡ್ತದೆ ಜೀವಿಯನ್ನು ನಾಶ ಮಾಡ್ತದೆ ಅವನ ವ್ಯಕ್ತಿತ್ವವನ್ನು ಕುಂಠಿತಗೊಳಿಸ್ತದೆ ನಾಶ ಮಾಡ್ತದೆ ಹಾಗೆ ಬಿಡುವುದಕ್ಕೆ ಸಾಧ್ಯವೂ ಇಲ್ಲ ಹಾಗೆ ಬಿಡಲೂ ಬಾರದು ಹಾಗಿದ ಮೇಲೆ ಬಿಡುವುದು ಅಂದ್ರೆ ಏನು ಎದ್ ಕರೋತಿ ಸಕಲಂ ಹೇ ಶಂಭೋ ಸರ್ವಂ ತವಾರಾಧನಂ ರಾಜ್ಯ ಹೇಳ್ತಾರೆ ಶಿವಮಾಸ ಪೂಜೆ ನಾನು ಹಗಲಿನಿಂದ ಹಗಲು ರಾತ್ರಿ ಬೆ ರಾತ್ರಿವರೆಗೆ ಏನೇನು ಮಾಡ್ತಾ ಇದ್ದೇನೆಯೋ ಲೌಕಿಕವಾಗಿಯೋ ವೈದಿಕವಾಗಿಯೋ ಏನೇನು ಕರ್ಮಗಳನ್ನು ಮಾಡ್ತಾ ಇದ್ದೇನೋ ಆಲೋಚನೆಗಳನ್ನು ಮಾಡ್ತಾ ಇದ್ದೇನೆಯೋ ಹೇ ಪರಮಾತ್ಮ ಎಲ್ಲವೂ ನಿನ್ನ ಪೂಜೆ ಎಲ್ಲವೂ ನಿನಗೆ ಅರ್ಪಿತವಾಗಲಿ ಯತ್ಕರೋಷಿ ಯದಶ್ನಾತ್ ಯತ್ ತಪಸ್ಸಿ ಕೌಂತೆಯ್ಯ ತತ್ ಕುರುಷ ಮದರ್ಪಣ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾ ಯತ್ ಕರೋಷಿ ಹಗಲೂರು ಅಂದ್ರೆ ಏನನ್ನು ಮಾಡ್ತಾ ಇದ್ದೀಯೋ ಎಜ್ಜುಹೋಷಿ ಏನೇನು ಯಜ್ಞ ಯಾಕಗಳನ್ನು ಮಾಡ್ತಾ ಇದ್ದೀಯೋ ಎತ್ ತಪಸ್ಸಿ ಯಾವ್ಯಾವ ದೊಡ್ಡ ದೊಡ್ಡ ತಪಸ್ಸುಗಳನ್ನು ನೀನು ಮಾಡ್ತಾ ಇದ್ದೀಯೋ ಏನೇನು ಎತ್ ದಾಸ್ಯಸಿ ಏನೇನು ದಾನಗಳನ್ನು ನೀನು ಕೊಡ್ತಾ ಇದ್ದೀವೆಯೋ ಅದೆಲ್ಲೂ ಕೂಡ ತತ್ಪುರುಷ ಮದರ್ಪಣ ಎಲ್ಲವನ್ನು ನನ್ನ ಪಾದಪದ್ಮಲ್ಲಿ ಅರ್ಪಣೆ ಮಾಡಿಬಿಡು ಎಲ್ಲದರ ಫಲವನ್ನು ನನ್ನ ಪಾದಪದ್ಮಗಳಿಗೆ ಅರ್ಪಣೆ ಮಾಡಿಬಿಡು ಯಾವಾಗ ಈ ಫಲವನ್ನು ಅರ್ಪಣೆ ಮಾಡ್ತೇವೆಯೋ ಆವಾಗೇನಾಗುತ್ತೆ ಮನಸ್ಸಿನಲ್ಲಿ ನಾನು ನನ್ನದು ಅಂಬತ್ತ ಭಾವನೆ ಉಂಟಾಗುವುದಿಲ್ಲ ಅವನು ಅನ್ಕಾನ್ಷಿಯಸ್ ಆಗಿ ಅಪ್ರಜ್ಞಾಪೂರ್ವಕವಾಗಿ ಯಾರಾದರೂ ಕೇಳಿದಾಗಲೂ ಕೂಡ ಒಂದು ತಕ್ಷಣ ಹೇಳ್ತಾನೆ ನೀವು ಇದೆಲ್ಲ ಪರಮಾತ್ಮನು ಅಂತ ಆ ರೀತಿಯಾದಂತಹ ಒಂದು ಮನಸ್ಥಿತಿ ಬರ್ತದೆ ಯಾವಾಗ ಇದು ಪರಮಾತ್ಮಂದು ಉಸಿರಾಡುವುದು ಕೂಡ ಪರಮಾತ್ಮಂದು ಅನ್ನುವಂಥ ಒಂದು ಭಾವನೆ ಬರ್ತದೋ ಅಹಂಕಾರ ಅಂಟುಕೊಳ್ಳುವುದಿಲ್ಲ ಯಾವಾಗ ಈ ಅಹಂಕಾರ ನಾನು ಅಂತ ಒಂದು ಸ್ಟ್ಯಾಂಪ್ ಅಂಟುಕೊಳ್ಳೋದಿಲ್ಲವೋ ಅವಾಗ ಅವನು ಏನೇನು ಕರ್ಮಗಳನ್ನು ಮಾಡ್ತಾನೆಯೋ ಅದು ಕಾಮ ಅಂತ ಅಂಚಿಕೊಳ್ಳೋದಿಲ್ಲ ಅದು ಪ್ರೇಮ ಅಥವಾ ಭಕ್ತಿ ಅಂತ ಅನಿಸ್ಬಿಡುತ್ತೆ ನೋಡಿ ಹೇಗಿದೆ ಸೈಕಾಲಜಿ ಇದು ಸೈಕಾಲಜಿ ಇದನ್ನ ಈ ಆಚಾರ್ಯರು ಭಕ್ತಿ ಆಚಾರ್ಯರಾದಂತಹ ನಾರದರು ಅದನ್ನು ಹೇಳ್ಕೊಡ್ತಾ ಇದ್ದಾರೆ ಹೇಗೆ ನಾವು ಮಾಡತಕ್ಕಂತಹ ದೈನಂದಿನ ಕೆಲಸಗಳಲ್ಲಿ ಅಡುಗೆ ಮಾಡ್ತಾ ಇರ್ಬೋದು ಸಂಸಾರಕ್ಕೆ ಮಾಡ್ತಾ ಇರ್ಬೋದು ಅಡುಗೆ ಆದರೆ ಹೇ ಪರಮಾತ್ಮ ಇವತ್ತು ನನಗೆ ಶಕ್ತಿಯನ್ನು ಕೊಟ್ಟಿದ್ಯಾ ಇವತ್ತು ನನಗೆ ಈ ಬುದ್ಧಿಯನ್ನು ಕೊಟ್ಟಿದ್ಯಾ ನೀವೇನೋ ಮಾಡ್ತಾ ಇರ್ತೀರ ನಾನು ಮಾಡಿದ್ದು ಅಂತೀರ ಅಲ್ಲಿ ಉಪ್ಪಿಟ್ಟಿಗೆ ಸ್ವಲ್ಪ ಉಪ್ಪು ಕಡಿಮೆ ಆಗಿದೆ ಹೇಗೆ ಹೇಳೋದಿಲ್ಲ ನೀವು ಮಾಡ್ತಾ ಇದ್ದು ಪರ್ಫೆಕ್ಟ್ ಆಗಬೇಕೋ ಬಡ ಅಡಿಗೆಯಲ್ಲಿ ಏನೋ ಹೆಚ್ಚು ಕಡಿಮೆ ಆಗಿಬಿಟ್ಟಿದೆ ಅದು ಇನ್ನೊಂದು ರೀತಿಯಲ್ಲಿ ಹೇಳೋದಲ್ಲ ಮಾಡಿದ್ದಲ್ಲ ನಾನು ಚೆನ್ನಾಗಿ ಮಾಡಿದ್ದಲ್ಲ ನಾನು ಆ ಅಡಿಗೆಯಲ್ಲಿ ಏನೋ ಹಾಳಾಗಿದ್ದರೆ ನನಗೆ ಗೊತ್ತಿಲ್ಲ ಅದು ಭಗವಂತಂದು ಅದು ನ್ಯಾಸ ಆಗುವುದಿಲ್ಲ ಅದು ಬಿಡುವುದಾಗುದಿಲ್ಲ ಅದು ಜಾಣ ಒಂಥರ ಇದ್ದು ಅದಕ್ಕೆ ಏನಂತಾರೆ ಹಿಪೊಕ್ರಸಿ ಅಂತ ಹೇಳ್ತಾರೆ ಮಿಥ್ಯಾಚಾರ ಅಂತ ಹೇಳ್ತಾರೆ ಭಗವಂತ ಹೇಳಿದ್ದಾರೆ ಮಿಥ್ಯಾಚಾರಸ್ಥ ಉಚ್ಚತೆ ಅಂತ ಬಿಟ್ಟೆ ಅಂದರೆ ಎಲ್ಲವನ್ನೂ ಬಿಡಬೇಕು ಹಿಡ್ಕೊಂಡ್ರೆ ಅಂದರೆ ಎಲ್ಲವನ್ನೂ ಹಿಡ್ಕೊಳ್ಬೇಕು ಅರ್ಧ ಬಿಟ್ಟೆ ಚೆನ್ನಾಗಿರೋದು ಮಾತ್ರ ಹಿಡ್ಕೊಂಡೆ ಅಂದರೆ ಅದಕ್ಕೆ ಮಿಥ್ಯಾಚಾರ ಅಂತ ಹೇಳ್ತಾರೆ ಆ ರಾಮಕೃಷ್ಣ ಹೇಳಿದ್ರು ಅಲ್ಲ ಆ ಕತೆ ಯಾವುದು ಅಚಾತುರ್ಯವಾಗಿ ಆತ ತನ್ನ ತೋಟಕ್ಕೆ ಬಂದಂತಹ ಹಸುವನ್ನು ಒಳ್ಳೆಯ ಬೆಳೆಸಿದ್ದ ಯಾವುದು ಹೂವವನ್ನು ಒಳ್ಳೊಳ್ಳೆ ತರಕಾರಿಗೆ ಬೆಳೆಸಿದ್ದ ಯಾವುದೋ ಒಂದು ಹಸು ಬಂತು ಮೇ ಮೇಯ್ ಬಿಡ್ತು ಇವನು ಹೊಟ್ಟೆ ಹೊರತಾಳೆ ನಾನಿಷ್ಟು ಶ್ರಮಪಟ್ಟು ಇದನ್ನೆಲ್ಲ ಮಾಡಿದ್ದಕ್ಕೆ ಇವನು ಇದು ತಿನ್ನಲಿಕ್ಕ ಮಾಡಿದ್ದು ಅಂತ ಹೇಳಿ ಕೋಪ ತಾಗಲಾಗಿದೆ ಆ ಬ್ರಾಹ್ಮಣ ಏನು ಮಾಡ್ದ ದೊಡ್ಡದೊಂದು ದೊಣ್ಣೆ ತೊಗೊಂಡು ರಾಪ ರಾಪ ರಾಪ ಅಂತ ಬಿಗದ ಅದು ಪಾಪ ಅದರ ಓನರು ಅದಕ್ಕೆ ಸರಿಯಾಗಿ ನಾಲ್ಕೈದು ದಿವಸದಿಂದ ಏನೂ ಹೊಟ್ಟು ಭೂಸ ಏನು ಹಾಕಿರಲಿಲ್ಲ ಅನ್ಸತ್ತೆ ಅದಕ್ಕೆ ಇಲ್ಲಿ ಗಬ ಗಬ ಬಂದು ತಿಂತ ಬಡಗಲಾಗಿತ್ತು ಇವನು ಕೋಟಿ ಏಟಿಗೆ ಸತ್ಯ ಹೋಯ್ತು ಸತ್ತು ಹೋಯ್ತಲ್ಲ ಈಗ ಬ್ರಾಹ್ಮಣಿಗೆ ಭಯವಾಯಿತು ಯಾಕಂದರೆ ಅವನಿಗೆ ಧರ್ಮ ಬುದ್ಧಿ ಇದೆ ಆ ಧರ್ಮ ಬುದ್ಧಿ ಒಂದು ಹೇಳ್ತು ಓಹೋ ಒಂದು ಉಪಾಯ ಮಾಡಿದೆ ಯಾರು ಮಾಡಿದ್ದು ಕೈ ಸರಿ ಕೈ ಅತಿ ಬುದ್ಧಿ ಅಲ್ವಾ ಕೈ ಮಾಡಿದ್ದು ಕೈಗೆ ಅದಿಗೆ ಯಾವತ್ತಿ ಯಾರು ಅಂದ್ರೆ ಯಾರ ಶಕ್ತಿಯಿಂದ ಈ ಕೈ ಕೆಲಸ ಮಾಡ್ತಾ ಇದೆ ಇಂದ್ರ ಶಾಸ್ತ್ರದಲ್ಲಿ ಬರೆದಿದೆ ಇಂದ್ರನ ಶಕ್ತಿಯಿಂದ ಭುಜಾ ಈ ಕೆಲಸ ಮಾಡುತ್ತೆ ಅಂತ ಅಂದ್ರೆ ಇವತ್ತು ಈ ದನ ಕೊಂದವು ಈ ಇಂದ್ರನೇ ಅಲ್ಲಿಗೆ ಇದು ಬಂತು ಬ್ರಹ್ಮ ಆ ಗೋಹತ್ಯೆ ಮಾಡಿದಂಥ ಪಾಪ ವಿಕೃತ ರೂಪ ತಾಡಿ ಬಂತಂತೆ ಅವನು ಎದುರು ಬಿಡಿ ಆಗ ಬ್ರಾಹ್ಮಣ ಭಯ ಆಯಿತು ಅವನು ಹೇಳ್ದ ನೋಡಪ್ಪ ನಿನಗೆ ಶಾಸ್ತ್ರ ಗೊತ್ತಿದ್ವೇನೋ ಯದೋ ಪಾಪ ನಾನು ಮಾಡಿದ್ದ ಇಂದ್ರ ಮಾಡಿದ್ದು ಹೋಗು ಇಂದ್ರನ ಹಿಡ್ಕೊ ಬ್ರಹ್ಮ ಹತ್ಯೆ ಹೋಗ ಅಂತ ಅವನು ಕಳಿಸ್ದ ಈಗ ಆ ಗೋಹತ್ಯೆ ಮಾಡಿದಂಥ ಪಾಪ ಅದನ್ನ ಯಾರನ್ನೂ ಹಿಡ್ಕೊಳ್ಳೇಬೇಕಾಗಿ ಯಾರು ಬೇಕೇ ಬೇಕಂತ ಸರಿ ಇಂದ್ರ ಅಂತ ಹೇಳ್ದಲ್ಲ ಬ್ರಾಹ್ಮಣಗೆಲ್ಲ ಗೊತ್ತಿರ್ಬೋದೇನೋ ಸರಿ ಹೋಯ್ತು ಇಂದ್ರನ ಇಟ್ಕೊಳಿತು ಇಂದ್ರ ಅಯ್ಯೋ ನನಗೆ ಯಾವಾಗ ರಾಜಾರಪ್ಪ ಇದು ಬಂತಲ್ಲಪ್ಪ ಪಾಪ ನಾನು ಸ್ವರ್ಗದಿಂದ ಕೆಳಗಿಳಬೇಕಲ್ಲ ಅಂಥೇಳಿ ಅವನು ಭಯದಿಂದ ಅವನು ಉಪಾಯ ಮಾಡ್ತೇಂತ ನನ್ನ ಜೊತೆಗೆ ಬಾ ಅಂಥೇಳಿ ಅವನೊಬ್ಬ ಒಳ್ಳೆಯ ವೇಷ ಮರೆಸ್ಕೊಂಡು ಬಂದಂತೆ ಈ ತೋಟದ ಹತ್ರ ಬಂದು ಹೀಗೆ ತುಂಬ ಚೆನ್ನಾಗಿ ಈ ತೋಟವನ್ನು ನೋಡ್ತಾ ನೋಡ್ತಾ ಆಸ್ವಾದಿಸ್ತಾ ಆ ಬ್ರಾಹ್ಮಣ ಅಲ್ಲೇ ನಿಂತಿದ್ದ ಅವನ ಕಿವಿಗೆ ಕೇಳುವಂತೆ ಈ ತೋಟವನ್ನು ಓಡ್ತಾ ಇದ್ದಾನ ವಾ ವಾ ಎಷ್ಟು ಚೆನ್ನಾಗಿದೆ ಹೂವಾ ಎಷ್ಟು ಚೆನ್ನಾಗಿದೆ ತರಕಾರಿಗಳು ಯಾರಪ್ಪ ಇದ್ದರು ಯಾರ ಕೈಯಪ್ಪ ಇದ್ರು ಯಾರಪ್ಪ ಇದ್ದರು ಇಷ್ಟು ಚೆನ್ನಾಗಿ ಬೆಳೆಸಿದ್ದಾರಲ್ಲ ಅಂತ ಬ್ರಾಹ್ಮಣಿಗೆ ತುಂಬ ಉತ್ಸುಕತೆ ಆಯಿತು ಓಹೋ ಯಾರಾದರೂ ಇಷ್ಟು ವರ್ಷ ಅಂದ್ರೆ ನನ್ನ ಎಲ್ಲ ಪರಿಶ್ರಮವನ್ನು ನೋಡ್ಲಿಕ್ಕೆ ಬರ್ತಾ ಇದ್ದಾರಲ್ಲಪ್ಪಾ ಅಂತ ಹೇಳಿ ಅವ್ರನ್ನ ಹೇಳ್ಕೊಂಡು ಹೋಗಿ ಸತ್ಕಾರ ಮಾಡಿ ಪುನಃ ತಮ್ಮ ತೋಟ ಎಲ್ಲ ತೋರಿಸಲಿಕ್ಕೆ ಕರ್ಕೊಂಡು ಹೋದಂತ ನೋಡಿ ಸ್ವಾಮಿ ಇದೆಲ್ಲ ನಾನೇ ಮಾಡಿದ್ದು ನಾನೇ ಮಾಡಿದ್ದು ನಾನೇ ಮಾಡಿದ್ದು ನೋಡಿ ನಾನೇ ನಾನೇ ನಾನೇ ನಾನು ನಾನು ನಾನು ನಾನು ನಾನು ನಾನು ಅಂತ ಹೇಳ್ತಾ ಬಂದ ಅವರೊಂದು ಜಾಗ ಬಂತು ಇವನು ಮಾಡಿದ್ದು ನಿಜವಾಗ್ಲೂ ಇವನು ಮಾಡಿದ್ದೆ ತಕ್ಷಣ ಇಂದ್ರ ಕೇಳ್ದ ಅಯ್ಯೋ ಹುಸು ಇದ್ಯಾರು ಮಾಡಿದ್ದು ನ ಅನ್ನೋ ಪಕ್ಕದಲ್ಲೇ ಕಾಯ್ತಾ ಇದ್ದ ಯಾರು ವಿಕೃತಾರ್ಥೆಯಾದಂತಹ ಗೋಹತ್ಯೆ ಎಂಬಂತ ಪಾಪ ಫಟಕ್ ಅಂತ ಅವನ ತಲೆ ಮೇಲೆ ಬಂದ ಏನಯ್ಯ ಇಂದ್ರ ಹೇಳ್ದ ಎಲ್ಲ ಚೆನ್ನಾಗಿರೋದು ನೀನು ಮಾಡಿದ ಈ ಅವ್ಯವಸ್ಥೆ ಮಾತ್ರ ನಾನು ಮಾಡಿದ್ದ ಇವನ್ನ ಬಿಡುಬರ ವ್ಯಕ್ತಿಯಾಗಿ ಹಿಡ್ಕೋ ಅಂತ ಹೇಳ್ದ ಆ ಗೋಹತ್ಯೆ ಪಾಪ ಆ ಬ್ರಾಹ್ಮಣನ ತಲೆ ಮೇಲೆ ಬಂತು ಅಂತ ಹೇಳಿ ಶ್ರೀರಾಮಕೃಷ್ಣ ಕಥೆಯನ್ನು ಹೇಳ್ತಾರೆ ಈ ರೀತಿಯಾದಂತಹ ನ್ಯಾಸ ಆಗಬಾರ್ದು ನ್ಯಾಸ ಅಂತ ಹೇಳಿದ್ರೆ ಎಲ್ಲ ಹೇ ಪರಮಾತ್ಮ ಏನೇನು ಕರ್ಮಗಳನ್ನು ಕಾಯೇನ ಮನಸ ವಾಚ ಏನೇನು ಕೇವಲ ಇಂದ್ರಿಯ ಇರಪಿ ಏನೇನು ಮಾಡ್ತಾ ಇದೆಯೇನೋ ಸಕಲವೂ ನಾರಾಯಣ ಎಂಬಂಥ ಭಾವದಲ್ಲಿ ಅರ್ಪಿತವಾಗಲಿ ಆ ಒಂದು ಬುದ್ಧಿಯನ್ನು ಇಟ್ಕೊಂಡು ನಾವು ಲೋಕವ್ಯಾಪಾರ ಹಾಗೂ ವೈದಿಕ ವ್ಯಾಪಾರವನ್ನು ನಾವು ಮಾಡಬೇಕು ಅನ್ನೋದ್ರೊಂದಿಗೆ ಇವತ್ತಿನ ಈ ತರಗತಿಯನ್ನು ಇಲ್ಲೇ ಮುಗಿಸೋಣ ಬಿ ಇಡುವುದು ಇಡುವುದು ನೀ ಆಸ ಆಸ ಅಂದ್ರೆ ಇಡು ನೀ ನ್ಯಾಸ ಇಡುವುದು ಒಂದೊಂದು ಅಂಗನ್ಯಾಸ ಮಾಡ್ತೇನೆ ಈ ಅಂಗ ಅಂಗದಲ್ಲಿ ನಾನು ಪ್ರತಿಯೊಂದು ಇದನ್ನು ಇಡ್ತೇನೆ ಯಾವುದು ವರ್ಣಾತ್ಮಕವಾದಂತಹ ಪರಮಾತ್ಮನನ್ನ ಪ್ರತಿಯೊಂದು ಅಕ್ಷರಗಳು ವರ್ಣಮಾಲೆಗಳು ಏನೇನಿದೆಯೋ ಪ್ರತಿಯೊಂದು ಪರಮಾತ್ಮ ಸ್ವರೂಪಗಳು ದೇವಿಯ ಸ್ವರೂಪ ಆ ಇಂದ ಹಿಡಿದು ಕ್ಷೇ ಅದೆಲ್ಲವನ್ನೂ ಕೂರ್ಣ ನನ್ನ ದೇಹದಲ್ಲಿ ನಾನು ಅದನ್ನು ನ್ಯಾಸ ಇಟ್ಟು ಇಟ್ಟು ನಾನು ವರ್ಣಾತ್ಮಕವಾಗ್ತೇನೆ ನಾನು ವರ್ಣಾತ್ಮಕವಾದ ದೇವತೆ ಆಗ್ತೇನೆ ಯಾಕೆ ಅಂತ ಹೇಳಿದ್ರೆ ಪೂಜೆಯಲ್ಲಿ ದೇವೋ ಭೂತ್ವ ದೇವಂ ಯಜೇತಿ ಇದು ನ್ಯಾಯ ನೀವು ಸ್ವತಃ ದೇವ ಭಾವವನ್ನು ಆರೋಪ ಮಾಡಿಕೊಳ್ಳದೆ ನೀವು ಎಷ್ಟೇ ಪೂಜೆಯನ್ನು ಮಾಡಿದರೆ ಮಾಡಿ ಮಾಡಿದರೆ ಆ ಪೂಜೆ ಭಗವಂತನಿಗೆ ಅರ್ಪಿತವಾಗುವುದಿಲ್ಲ ನೀವು ದಿವ್ಯರಾಗಬೇಕು ಮೊದಲು ನಾನು ಪರಮ ಪವಿತ್ರ ಅನ್ನುವಂಥ ಭಾವನೆ ನಾನು ಪಾಪಿ ನಾನು ಪಾಪಿ ಅಂದ್ಕೊಂಡಿದ್ರೆ ಪಾಪಿ ಹೇಗೆ ಆ ಪುಣ್ಯವಂತೂ ಮೂಡ್ಲಿಕ್ಕೆ ಸಾಧ್ಯ ಆಗಲ್ಲ ಇದು ಕತ್ಲು ಅದು ಬೆಳಕಾಗುತ್ತೆ ಕತ್ಲು ಬೆಳಕುವ ಒಟ್ಟಿಗೆ ಸಾಧ್ಯ ಆಗ ಅದಕ್ಕೆ ಆ ಒಂದು ಪವಿತ್ರತೆಯ ಭಾವನೆಯನ್ನು ಆರೋಪನೆ ಮಾಡಿಕೊಡ್ಬೇಕು ದಿವ್ಯತೆಯ ಭಾವನೆ ಆ ದಿವ್ಯತೆಯ ಭಾವನೆಯನ್ನು ಹೇಗೆ ಆರೋಪ ಮಾಡಿಕೊಳ್ತೇವೆ ಅಂತ ಹೇಳಿದ್ರೆ ಅಂಗನ್ಯಾಸ ಕರನ್ಯಾಸ ವ್ಯಾಪಕನ್ಯಾಸ ಇತ್ಯಾದಿಗಳನ್ನು ಮಾಡುವುದರೊಂದಿಗೆ ನಾವು ದಿವ್ಯಾತ್ಮರು ಅನ್ನುವಂಥ ಭಾವವನ್ನು ನಾವು ನಮ್ಮಲ್ಲಿ ಆರೋಪಿಸ್ಕೊಳ್ತೇವೆ ಅದನ್ನು ನಾವು ನಿಜವಾಗಿಯೂ ದಿವ್ಯಾತ್ಮರೇ ಆರೋಪಿಸಿಕೊಳ್ಳೋದು ಅಂದರೆ ಸುಳ್ಸುಟೇ ಅಲ್ಲ ಇಲ್ಲದನ್ನು ಆರೋಪಿಸಿಕೊಳ್ಳುವುದಲ್ಲ ಇರುವುದನ್ನೇ ಮನಸ್ಸಿಗೆ ಮತ್ತೆ ಮತ್ತೆ ತಂದುಕೊಳ್ಳುವುದೇ ಆರೋಪ ಮರ್ತು ಹೋಗಿದ್ದೇವೆ ಅಷ್ಟೆ ಆ ಮರೆಯುವುದನ್ನು ಮರ್ತು ಹೋಗಿರುವುದನ್ನು ಜ್ಞಾಪಿಸಿಕೊಳ್ಳುವುದೇ ಆರೋಪ ಅಷ್ಟೇ ಓಂ ಪೂರ್ಣಮದಃ ಪೂರ್ಣಮಿಧರ್ಣಾತ್ ಪೂರ್ಣಮುಧ್ಯತೆ ಪೂರ್ಣಸ್ಯ ಪೂರ್ಣಮೂರ್ಣಮೇವಶಿಷ್ಯತೆ ಓಂ ಶಾಂತಿಶಾಂತಿಶಾಂತಿ ಹರಿ ಓಂ ತತ್ಸ ಶ್ರೀಕೃಷ್ಣಾರ್ಪಣಮಸ್ತು